ನೈವ ದೈವ ಪದಂ ಪ್ರಾಪ್ತಾ ಬ್ರಹ್ಮ ದರ್ಶನ ವರ್ಗಿತಾ ದೇವ ಪದವಿಯನ್ನು ಏರ್ಬೇಕಾದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದರೆ ಏರ್ಲಿಕ್ಕೆ ಸಾಧ್ಯ ಇಲ್ಲ ಅದು ದೇವೇಂದ್ರನ ಪದವಿಯನ್ನು ಏರಿದ್ಯಾ ಏನು ಜ್ಞಾನಿ ಜ್ಞಾನಿ ಆಗಿಬಿಟ್ಟಿದ್ದೇನೆ ಜ್ಞಾನಿನಾ ಮೋಕ್ಷ ನಿಯಮ ಜ್ಞಾನಿಗಳಿಗೆ ಮೋಕ್ಷ ಖಚಿತ ಅಂತಾದ್ಮೇಲೆ ಮತ್ತೆ ಜ್ಞಾನೋತ್ತರದಲ್ಲಿ ಕರ್ಮ ಮಾಡುವ ಅವಶ್ಯಕತೆ ಇಲ್ಲ ನಾನು ಮಾಡುವುದಿಲ್ಲ ಎಂಬಕ್ಕೆ ಹೇಳ್ತಾ ಇದ್ದರೆ ಲೋಕಕ್ಕೆ ಸತ್ಕರ್ಮದಲ್ಲಿ ತೊಡಗಿಸ್ಲಿಕ್ಕೋಸ್ಕರ ಮೇಲ್ಪಂಥಿಯಾಗಿ ನೀನೂ ಕೂಡ ಏನು ಮಾಡಬೇಕು ಲೋಕ ಸಂಗ್ರಹಕ್ಕೋಸ್ಕರ ಲೋಕ ಶಿಕ್ಷಣಕ್ಕೋಸ್ಕರ ಲೋಕದ ಜನರನ್ನು ಸನ್ಮಾರ್ಗದಲ್ಲಿ ತೊಡಗಿಸ್ಲಿಕ್ಕೋಸ್ಕರ ಜ್ಞಾನಿಯಾಗಿದ್ರೂ ಕೂಡ ನೀನು ಮಾಡಬೇಕು ಕರ್ಮ ಅಲ್ಲೀ ನಾನು ಲೋಕವನ್ನಾದರೂ ತೊಡಗಿಸಿದ್ರಿಂದಾಗಿ ನನಗೇನು ಪ್ರಯೋಜನ ಅಂದರೆ ತೊಡಗಿಸಿದ್ರಿಂದಾಗಿ ಭಗವಂತನಿಗೆ ಪ್ರೀತಿಯಾಗತ್ತೆ ಭಗವಂತನ ಪ್ರೀತಿ ಆದರೂ ನಿನಗೆ ಲೋಕ ಸಂಗ್ರಹ ಆಗತ್ತೆ ಅಂದ್ರೆ ಮೋಕ್ಷದ ಸುಖ ಚೆನ್ನಾಗಿ ನಿನ್ನ ಅನುಭವಕ್ಕೆ ಬರ ಅದಕ್ಕೋಸ್ಕರ ಮಾಡಬೇಕು ಅಂತ ಹೇಳಿದ ಒಬ್ಬ ಜ್ಞಾನಿಯಾದವನು ಕರ್ಮವನ್ನು ಮಾಡಿದರೆ ಹೇಗೆ ಲೋಕದ ಜನರು ಅವರಿಗೆ ಶಿಕ್ಷಣ ದೊರೀತದೆ ಅವರನ್ನು ಹೇಗೆ ಸನ್ಮಾರ್ಗದಲ್ಲಿ ತೊಡಗಿಸಿದಾಗೆ ಆಗತ್ತೆ ಅಂದರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನ ಸಯತ್ ಪ್ರಮಾಣ ಕೊರುತೆ ಲೋಕಸ್ಥದನು ಬರ್ತದೆ ನೋಡಿ ಒಬ್ಬ ಶ್ರೇಷ್ಠನಾದ ಮಹಾತ್ಮ ಏನೇನನ್ನು ತನ್ನ ಜೀವನದಲ್ಲಿ ಆಚರಣೆ ಮಾಡಿ ತೋರಿಸ್ತಾ ಇದ್ದಾನೋ ಜನರು ಅದನ್ನೇ ಅನುಸರಿಸ್ತಾರೆ ಏನು ಆಚಾರ ಇದೆ ಅದನ್ನು ಆದರ್ಶ ಒಬ್ಬ ಪ್ರಭಾವ ಬೀರ್ತಕ್ಕಂತಹ ವ್ಯಕ್ತಿ ಯಾವ ಹಾದಿಯಲ್ಲಿ ಯಾವ ಸದಾಚಾರ ಮಾರ್ಗದಲ್ಲಿ ನಡಿತಾನೋ ಅದನ್ನೇ ಮಾದರಿಯಾಗಿಟ್ಕೊಂಡು ಇದರ ಜನರು ಅದರಲ್ಲಿ ಪ್ರವೃತ್ತರಾಗ್ತಾರೆ ಸ ಯತ್ ಪ್ರಮಾಣ ಕುರುತೆ ಲೋಕಃ ತತ್ ಅನ್ನುವರ್ತದೆ ಇನ್ನೊಂದು ಅಭಿಪ್ರಾಯ ಕೆಲವರಿಗೆ ಯಾವುದಪ್ಪ ದೇವರ ಶಾಸ್ತ್ರ ಯಾವುದು ಯಾವುದು ನಮಗೆ ದೇವರ ಬಗ್ಗೆ ಸರಿಯಾಗಿ ತಿಳುವಳಿಕೆಯನ್ನು ಮೂಡಿಸುವುದಿಲ್ಲ ಹಾದಿ ತಪ್ಪಿಸುವ ಯಾವುದು ಹಾದಿ ಸರಿಯಾದ ಹಾದಿಯನ್ನು ತೋರಿಸುವ ಶಾಸ್ತ್ರ ಮಾರ್ಗ ಯಾವುದು ಇದರ ಬಗ್ಗೆ ಜನರಿಗೆ ಗೊಂದಲ ಇರುತ್ತೆ ಯಾಕೆಂದರೆ ಕೆ ಬೇರೆ ಬೇರೆ ಹರಿ ಸರ್ವೋತ್ತಮತ್ವ ಇತರ ದೇವತೆಗಳ ಜೀವೋತ್ತಮತ್ವ ಸರ್ವೋತ್ತಮತ್ವ ಹೇಳ್ತಕ್ಕಂಥ ಭಾಗಗಳು ಪುರಾಣಗಳಿದೆ ಸಾತ್ವಿಕ ಪುರಾಣ ರಾಜಸ ಪುರಾಣ ತಾಮಸ ಪುರಾಣ ಒಂದೊಂದು ಪುರಾಣವೇ ಒಂದೊಂದು ರೀತಿಯಾಗಿ ಹೇಳ್ತದೆ ಶೈವನೇ ಹೇಳ್ತಾರೆ ಶೈವ ಪುರಾಣವೇ ಶ್ರೇಷ್ಠ ಅಂತ ವೈಷ್ಣವನೇ ಹೇಳ್ತಾರೆ ವೈಷ್ಣವ ಪುರಾಣವೇ ಶ್ರೇಷ್ಠ ಅಂತ ಇನ್ನು ಶಾಕ್ತರು ಸ್ಕಂದ ಪುರಾಣವೇ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಬ್ರಹ್ಮ ಬ್ರಹ್ಮನೇ ಚತುರ್ಮುಖನೇ ಸರ್ವೋತ್ತಮ ಅಂತ ಹೇಳ್ತಕ್ಕಂಥವ್ರು ಅವರು ಬ್ರಹ್ಮನೇ ಬ್ರಾಹ್ಮಪುರಾಣ ಶ್ರೇಷ್ಠ ಅಂತ ಹೇಳ್ತಾರೆ ಗಾಣಪತರು ಗಣಪತಿಯೇ ಶ್ರೇಷ್ಠ ಅಂತೇಳಿ ಅದೇ ಸರ್ವೋನ್ನತ ಶಾಸ್ತ್ರ ಅಂತ ಹೇಳ್ತಾರೆ ಹಾಗಾಗಿ ಜನರಿಗೆ ತೊಂದಲ ಆಗತ್ತೆ ಏನ್ ಮಾಡಬೇಕು ಹಾಗಾದ್ರೆ ನಮಗೆ ಸರಿಯಾದ ಮಾರ್ಗದರ್ಶನ ಧರ್ಮದ ಬಗ್ಗೆ ಸಾಧನದ ಬಗ್ಗೆ ಗುರಿಯ ಬಗ್ಗೆ ಸರಿಯಾದ ಮಾರ್ಗದರ್ಶನ ತೋಡ್ತಕ್ಕಂತಹ ಶಾಸ್ತ್ರ ಯಾವುದು ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಾರೆ ಗೊಂದಲ ಆಗಿಬಿಡತ್ತೆ ಸತ್ ಪ್ರಮಾಣ ಕೊಡುತ್ತೆ ಲೋಕಃ ತದ ಅನ್ನುವಂಥದ್ದೇ ಜನರಿಗೆ ಯಾವುದು ಪ್ರಮಾಣ ಯಾವುದು ಪ್ರಮಾಣ ಅಲ್ಲ ಯಾವುದು ಸರಿಯಾದ ಮಾರ್ಗದರ್ಶನ ಮಾಡತ್ತೆ ಹೊಂದಲಾಗತ್ತೆ ಅವರು ಅದನ್ನು ಇದಮಿತ್ತಂತೂ ನಿರ್ಣಯ ಮಾಡಿಕೊಂಡು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಮರ್ಥರಲ್ಲ ಆ ಹಂತದಲ್ಲಿ ಒಬ್ಬ ಶ್ರೇಷ್ಠ ಆದ ಜ್ಞಾನಿಯೇ ಯಾವುದನ್ನು ಪ್ರಮಾಣಾಂತ ಗೊತ್ತಿಸಿದ್ದವರಿಗೆ ಪ್ರಮಾಣಾಂತ ಅದನ್ನು ತೋರಿಸ್ತಾನೋ ಅದನ್ನು ಜನರು ಏನು ಮಾಡ್ತಾನೆ ಅದೊಂದು ಪ್ರಮಾಣ ಸ್ವೀಕರಿಸಿ ಉದ್ಧಾರ ಆಗ್ತಾರೆ ಅದಕ್ಕೆ ಇದಕ್ಕೆ ಮಹತ್ವದ ಸಾಮಾನ್ಯ ಅರ್ಥ ನನ್ನ ಅಭಿಪ್ರಾಯ ಇದಕ್ಕೆ ಒಂದು ಅರ್ಥ ಹೀಗೆ ಇನ್ನೊಂದು ಅರ್ಥ ಒಂದು ವಿಶಿಷ್ಟವಾದ ಅರ್ಥ ಇದೆ ಎದ್ಯದಾಚರತಿ ಶ್ರೇಷ್ಠ ಅಂತ ಒಂದುಂಟು ಪ್ರಾಣೋ ಹಿ ಜ್ಯೇಷ್ಠ ಶ್ರೇಷ್ಠಶ್ಚ ಅಂತ ಉಪನಿಷತ್ತಿನಲ್ಲಿ ಯಾಕೆಂದ್ರೆ ಉಪನಿಷತ್ತಿನ ಸಾರವನ್ನು ಹೇಳ್ತಕ್ಕಂಥದ್ದು ಭಗವದ್ಗೀತೆ ಉಪನಿಷತ್ತಿನಲ್ಲಿ ಶ್ರೇಷ್ಠ ಅಂತ ಯಾರನ್ನು ಕೇಳ್ತಾ ಹೇಳಿದ್ದಾರೆ ಪ್ರಾಣದೇವರನ್ನು ಅವರು ಜ್ಯೇಷ್ಠರೂ ಹೌದು ಶ್ರೇಷ್ಠರೂ ಅಂತ ಇಷ್ಟು ಸ್ಪಷ್ಟವಾಗಿ ಪ್ರಾಣದೇವರ ಶ್ರೇಷ್ಠತ್ವ ಹೇಳಿದ್ರಿಂದಾಗಿ ಇಲ್ಲಿ ಶ್ರೇಷ್ಠ ಅಂತ ಶಬ್ದ ಬಂದಿದ್ರೆ ಪ್ರಾಣದೇವರೂ ಅಂತ ಒಂದು ಅರ್ಥವನ್ನ ಮಾಡಬಹುದು ಪ್ರಾಣದೇವರು ಏನನ್ನು ಆಚರಣಿ ತೋರ್ಸ್ತಾರೋ ಅದನ್ನೇ ಇತರ ಸಾತ್ವಿಕ ಜನರು ಅನುಸರಿಸ್ತಾರೆ ಇತರ ಅಂದ್ರೆ ಎಲ್ಲರೂ ಅಲ್ಲ ಇತರರಂದ್ರೆ ಪಾವರಿಗಿಂತ ಇತರರು ಯೋಗ್ಯರು ಅಂತ ಅರ್ಥ ಅವರು ಪ್ರಾಣದೇವರು ಯಾವುದನ್ನು ಆಚಾರ ಮಾಡಿ ತೋರಿಸಿದ್ದಾರೆ ಯಾವುದನ್ನು ಹೇಳಿ ಪ್ರಾಣದೇವರು ಏಕಾದಶಿ ಉಪವಾಸ ಇದನ್ನೆಲ್ಲ ಮತ್ತೆ ದೇವರ ಪೂಜೆ ಆಚಾರ ವಿಚಾರ ಅವರದ್ದೆಲ್ಲ ಪಾಠ ಪ್ರವಚನ ಏನೇನು ಆಚಾರವನ್ನು ತೋರಿಸಿದ್ದಲ್ಲೇ ಸದಾಚಾರ ಸ್ಮೃತಿ ತಂತ್ರಸಾರ ಎರಡನ್ನೂ ಗ್ರಂಥ ರಚನೆ ಮಾಡಿ ಅವರು ಅದನ್ನ ಹೇಳಿದ್ದಂತೇನೆ ತಮ್ಮ ಜೀವನದಲ್ಲಿ ಅಡವಳಿಸಿ ತೋರಿಸಿದ್ದಾರೆ ಅದನ್ನೇ ಯೋಗ್ಯ ಜೀವರಾಶಿಗಳು ಅನುಸರಿಸ್ತಾರೆ ಇನ್ನು ಗೊಂದಲ ಉಂಟು ಯಾವ ಶಾಸ್ತ್ರ ಪ್ರಮಾಣ ಒಂದೊಂದು ಹೇಳಿ ಒಂದೊಂದು ಹೇಳ್ತಾರೆ ಯಾಕಂದ್ರೆ ಏನ್ ಮಾಡಬೇಕು ಎಲ್ಲ ಪುರಾಣ ಮಾಡಿದ್ದು ವೇದವ್ಯಾಸನೇ ಅಲ್ರಿ ಯಾವ ಪುರಾಣ ಅಂದ್ರೆ ಏನು ವೇದವ್ಯಾಸರೇ ಮಾಡಿದ್ದು ದೇವರೇ ಅಲ್ವ ವೇದವ್ಯಾಸರು ಆದರೆ ಒಂದು ಪುರಾಣ ಶ್ರೇಷ್ಠ ಇನ್ನೊಂದು ಪುರಾಣ ಕರಿಷ್ಠ ಅಂತ ಹೇಳ್ಬಾರ್ದು ಮಾಡಿದವ್ರು ಒಬ್ಬ ವ್ಯಕ್ತಿ ಅಲ್ಲ ಹಾಗಾಗಿ ಎಲ್ಲ ಪುರಾಣದಲ್ಲಿ ಹೇಳಿದ್ದು ನಾವು ಕೇಳಬೇಕು ನೀವು ಏನು ಬೇಕಾ ಹರಿಪು ಹರಿ ಸರ್ವೋತ್ತಮ ಅಂತ ಹೇಳದಕ್ಕೂ ಎಸ್ ಅಂತ ಹೇಳಿ ಗಣಪತಿ ಸರ್ವೋತ್ತಮ ಅಂತ ಹೇಳ್ದಕ್ಕೂ ಪುರಾಣ ಬಂದರೆ ಅದನ್ನೇ ಎಸ್ ಅಂತ ಹೇಳಿ ಶಿವ ಸರ್ವತ್ತೆ ಅದನ್ನೇ ಎಸ್ ಅಂತ ಹೇಳಿ ಅಂದರೆ ಏನರ್ಥ ಎಲ್ಲರೂ ಅಂತ ಎಲ್ಲರೂ ಸರ್ವೋತ್ತಮನೇ ಅಂತ ಕೆಲವು ಮತ ಇದೆ ಕಲ್ಪ ಭೇದ ಒಬ್ಬೊಬ್ಬರು ಒಂದೊಂದು ಕಲ್ಪದಲ್ಲಿ ಸರ್ವೋತ್ತಮರಾಗ್ತಾರೆ ಮತ್ತವರು ರಿಟೈರ್ಡ್ ಆದಂದ್ರೆ ಇನ್ನೊಬ್ಬ ಬರ್ತಾರೆ ಇದು ರಾಷ್ಟ್ರಪತಿ ಪದವಿ ಇದ್ದ ಹಾಗೆ ಅಂತ ಕೆಲವರು ಸಮಾಧಾನ ಹಿಡಿದು ಅಂತ ಹಾಗಾಗಿ ನಮಗೆ ಗೊಂದಲ ಆಗತ್ತೆ ಆಗ ಪ್ರಾಣದೇವರು ಸರಿಯಾದ ತತ್ವವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಗುರಿಯನ್ನು ತಿಳ್ಕೊಂಡು ಅಲ್ಲಿ ಮುಟ್ಟಲಿಕ್ಕೆ ಸಾಧನ ಮಾರ್ಗ ಯಾವುದು ನಮ್ಮಲ್ಲಿ ಇರುವಾಗಿ ನಾನು ಹೋಗಿ ಸೇರಬೇಕಾದ ಗುರಿ ಪರತತ್ವ ಯಾವುದು ಇದ್ರ ಬಗ್ಗೆ ಗೊಂದಲ ಆಗತ್ತೆ ಒಬ್ಬೊಬ್ಬರು ಒಂದೊಂದು ಇಟ್ಟೆ ಒಂದೊಂದು ಪ್ರಮಾಣ ಒಂದೊಂದು ರೀತಿಯಾಗಿ ಹೇಳತ್ತೆ ಯಾಕೆ ಹೇಳ್ತಾ ಇದ್ದಾರೆ ಸ್ಮೃತಿರ್ ವಿಭಿನ್ನ ಶ್ರುತಯಸ್ತ ಭಿನ್ನ ನೈಕೋ ಋಷಿ ಯಸ್ಯ ಪ್ರಮಾಣ ಧರ್ಮಸ್ಥಿತ ಗುಹಾ ಮಹಾಜನೋ ಏನ ಗತಂಥ ಅಂತ ಒಂದು ಮಾತಿದೆ ಯಾಕೆಂದ್ರೆ ಶ್ರುತಿಗಳೆಲ್ಲ ಬೇರೆ ಬೇರೆ ಗೃಹಿ ಇದೆ ಸ್ಮೃತಿರ್ ವಿಭಿನ್ನ ಮತ್ತೆ ನೈಕೋ ಋಷಿ ಒಬ್ರು ಋಷಿಯಲ್ಲ ನಾನಾ ಋಷಿಗಳಿಗೆ ಒಂದೊಂದು ಮಾತಾಡಿದ್ದಾರೆ ಧರ್ಮದ ತತ್ವದ ಬಗ್ಗೆ ನಿಶ್ಚಯ ಮಾಡೋದು ಬಹಳ ಕಷ್ಟ ಹಾಗಾಗಿ ಏನ್ ಮಾಡಬೇಕು ಅಂದರೆ ದೊಡ್ಡವರು ಯಾವ ಮಾರ್ಗದಲ್ಲಿ ಸಾಗಿದ್ದಾರೋ ಅದನ್ನು ಆಯ್ಕೆ ಮಾಡುವುದು ಅಂತ ಹಾಗಾದರೆ ಅದೊಂದು ಹೇಳ್ತಾರೆ ಇನ್ನೊಂದು ದೊಡ್ಡವರು ಯಾವುದನ್ನು ಪ್ರಮಾಣ ಅಂತ ಮಾನ್ಯ ಮಾಡ್ತಾರೋ ಅದನ್ನು ಜನರು ಪ್ರಮಾಣ ಅಂತ ಸ್ವೀಕರಿಸಿ ಅದೇ ಹೇಳಿದ ಹಾಗೆ ಕೇಳ್ತಾರೆ ಈಗ ಒಳ್ಳೆ ಅರ್ಥ ಇದೆ ಪ್ರಮಾಣ ಅಂದ್ರೆ ಮದ್ವಾಚಾರ ಮಾತ್ರ ಕರಾರುವಾಗಿ ಹೇಳಿದರು ಭಗವಂತನ ತಿಳ್ಕೊಳ್ಳಿಕ್ಕೆ ಭಗವಂತನನ್ನು ಸ್ವರೂಪ ನಿಧಾಗಿ ತಿಳ್ಕೊಂಡು ಸಾಧನ ಮಾರ್ಗದಲ್ಲಿ ತೊಡಗಲಿಕ್ಕೆ ನಮಗೆ ಯಾವುದು ಪ್ರಮಾಣ ಋಗ ಋಗಜುಸ್ಮಥರ್ವಶ ಭಾರತ ಪಂಚರಾತ್ರಕ ಅಂತ ಹೇಳಿದಾಗ ಋಗ್ಯಜುಸ್ಥರ್ವಶ್ಚ ಭಾರತ ಪಂಚರತ್ರಿಕ ಮೂಲರಾಮಾಯಣಂಚವ ಶಾಸ್ತ್ರೀಯತೆ ಯಚ್ಚಾನುಕೂಲ ತಾಸ್ತ್ರ ಪ್ರಕೀರ್ತಿ ಅಥೋನ್ಯೋ ನೈವಿಸ್ತಾರೋ ಅದು ಕುವರ್ತ್ಮತು ಅದು ಕೆಟ್ಟ ಮಾರ್ಗ ಅದು ಸರಿಯಾದ ಮಾರ್ಗ ಅಲ್ಲ ಹಾಗಾಗಿ ಭಗವಂತನನ್ನು ನನಗೆ ತೋರಿಸ್ತಕ್ಕಂತಹ ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂತಹ ಶಾಸ್ತ್ರ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಮೂಲರಾಮಾಯಣ ಮಹಾಭಾರತ ಪಂಚರಾತ್ರಾಗಮ ಅದಕ್ಕೆ ಅನುಕೂಲವಾದ ಅದಕ್ಕೆ ಅದನ್ನು ಅನುಸರಿಸುವ ಗ್ರಂಥಗಳು ಇಷ್ಟು ಪ್ರಮಾಣ ಇದನ್ನು ಇಲ್ಲಿ ಏನು ಹೇಳದೋ ಅದನ್ನ ಕೇಳಿ ಬೇರೆ ಜನರು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯ ಹಾಗಾಗಿ ನಮಗೆ ಅದು ಮಾನ್ಯವಾಗಿರುತ್ತೆ ಇಷ್ಟು ಹೇಳಿ ಕೃಷ್ಣ ಒಂದು ಮಾತು ಹೇಳ್ತಾನೆ ನೋಡ್ರಿ ಒಬ್ಬ ನೋಡಪ್ಪ ಒಬ್ಬ ಜ್ಞಾನಿ ಆದವನು ಕರ್ಮ ಮಾಡಬೇಕೋ ಬೇಡ ಒಂದು ಗೊಂದಲ ಬೇಡ ಅಜ್ಞಾನಿ ಆದವನಂತೂ ಕರ್ಮ ಮಾಡಲೇಬೇಕು ಯಾಕೆ ಜ್ಞಾನಕ್ಕೋಸ್ಕರ ಆದರೆ ಜ್ಞಾನ ಬಂದ ನಂತರ ಕರ್ಮ ಮಾಡಬೇಕೋ ಬೇಡು ಕೆಲವರು ಹೇಳ್ತಾರೆ ಜ್ಞಾನ ಬಂದ ನಂತರ ಕರ್ಮ ಬೇಕಾಗಿಲ್ಲ ಅದೇನಿದ್ರೂ ಕೂಡ ಅಜ್ಞಾನಿಗಳಿಗೆ ಜ್ಞಾನಿಗಳಿಗೆ ಕರ್ಮ ಇಲ್ಲ ಯಾಕೆಂದ್ರೆ ಜ್ಞಾನಿಗಳಿಗೆ ಸರಿಯಾದ ಜ್ಞಾನ ಬಂದ ನಂತರ ಅದು ಅವರು ಅದು ಕರ್ಮ ಎಂಬುದು ಮಿಥ್ಯಾಂತ ಮನವರಿಕೆ ಆಗತ್ತೆ ಅವರಿಗೆ ಕರ್ಮ ಎಂಬುದು ಮಿಥ್ಯಂತ ಮನವರಿಕೆ ಆದ ನಂತರ ಕರ್ಮ ಕರ್ಮ ಫಲ ಇಲ್ಲ ಮಿಥ್ಯ ಯಾಕೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಹಾಗಾಗಿ ಕರ್ಮ ಮಿಥ್ಯಾ ಅಂತ ಅರಿವು ಬಂದ ನಂತರ ಕರ್ಮ ಎಲ್ಲಿ ಮಾಡ್ತಾರೆ ಜ್ಞಾನಿಗಳು ಕರ್ಮ ತ್ಯಾಗ ಮಾಡ್ತಾರೆ ಏನಿದ್ರು ಅಜ್ಞಾನಿಗಳು ಕರ್ಮ ಮಾಡ್ತಾ ಕೂತ್ಕೊಳ್ತಾರೆ ಜ್ಞಾನಿಗಳಿಗೆ ಕರ್ಮ ಇಲ್ಲ ಅಜ್ಞಾನಿಗೆ ಮಾತ್ರ ಕರ್ಮ ಹೀಗೆ ಹೇಳಿ ಬಿಟ್ಟು ದೊಡ್ಡ ತಲೆ ತಿಂದಿದ್ದಾರೆ ಮೊದಲೇ ಕರ್ಮ ಬಿಟ್ಟು ಕುತ್ಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ ಜನ ಈ ರೀತಿಯಾಗಿ ಉಪನ್ಯಾಸ ಮಾಡಿದಂತಲೂ ಕೇಳೋದೇ ಬೇಡ ಅದಕ್ಕೆ ಹಾಗರ್ಥಲ ಅಲಯ ನಾನೇ ಕರ್ಮ ಮಾಡ್ತೇನೆ ನನಗೆ ಬಿಡಿ ಕಾಸಿನ ಪ್ರಯೋಜನ ಇಲ್ಲ ನನಗೆ ಏನೇನೂ ಕರ್ಮಾನುಷ್ಠಾನ ಆಗಬೇಕಾಗಿಲ್ಲ ಮಾಡಿದ್ರಿಂದಾಗಿ ಬಿಡಿ ಕಾಸಿನ ಪ್ರಯೋಜನ ಇಲ್ಲ ಬಿಟ್ಟಿದ್ದರಿಂದಾಗಿ ನಾನು ಅನಂತೂ ಆಗೋದಿಲ್ಲ ಹಾಗಾಗಿ ನನಗೆ ಕರ್ಮದೇ ಮಾಡಬೇಕಂತ ಏನೇನೂ ಇಲ್ಲ ಲವಲೇಶ ಪ್ರಯೋಜನವೂ ಇಲ್ಲ ಯಾಕೆ ನಾನು ಆಪ್ತ ಕಾಮ ನನಗೇನು ಆಸೆ ಇದೆ ಹೇಳಿ ಎಲ್ಲ ಕಾಮನೇನು ನನಗೆ ಪೂರ ಪೂರ್ಣ ಆಗಿದೆ ಪೂರ್ಣ ಕಾಮ ನನಗೇನು ಆಸೆ ಇಲ್ಲ ಫಲದ ಒಂದು ಲವನೇಶೂ ನನಗೆ ಇಲ್ಲ ಹಾಗಿದ್ರೂ ಕೂಡ ನಾನು ಕರ್ಮ ಮಾಡ್ತಾ ಇದ್ದೇನೆ ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಶು ಲೋಕೇಶು ಕಿಂಚನ ನನಗೆ ಊರು ಲೋಕದಲ್ಲಿ ಮಾಡಬೇಕಾದ ಕರ್ತವ್ಯ ಏನೂ ಇಲ್ಲ ಅದು ಸ್ವರ ಇಲ್ಲಿ ಮಾತ್ರ ಕೆಲಸ ಇಲ್ಲಂತಲ್ಲ ಎಲ್ಲಿ ಹೋದರೂ ನನಗೆ ಕೆಲಸ ಇಲ್ಲ ಕರ್ತವ್ಯದ ಕರ್ಮದ ಬಂಧನ ಇಲ್ಲ ನನಗೆ ಮತ್ತೆ ಅಷ್ಟೇ ಅಲ್ಲ ಯಾಕೆಂದ್ರೆ ನಾನ ವಾಸ್ತವ ವಾಸ್ತವ್ಯ ಅಷ್ಟೇ ಅಲ್ಲ ನನಗೆ ಮೂರು ಲೋಕದಲ್ಲಿ ಕೂಡ ಹೊಂದುದೇ ಇದ್ದ ಮತ್ತೆ ಹೊಂದಬೇಕಾದದ್ದು ಇಲ್ವೇ ಇಲ್ಲ ಮೊದಲು ಹೊಂದಿಲ್ಲ ಹೊಂದದೇ ಇದ್ದನ್ನು ಹೊಂದಬೇಕಾದದ್ದು ಎಂಬುದು ಇಲ್ಲವೇ ಇಲ್ಲ ಆದ್ದರಿಂದಾಗಿ ನನಗೆ ಯಾವ ಕರ್ಮದ ಬಂಧನವೂ ಇಲ್ಲ ಆದರೂ ಕೂಡ ಆಪ್ತ ಕಾಮನಾಗಿದ್ದರೂ ಕೂಡ ನಾನು ಕರ್ಮದಲ್ಲಿ ತೊಡಗಿದ್ದೇನೆ ಓಹೋ ನನಗೆ ಲವಲೇಶದ ಪ್ರಯೋಜನ ಇದ್ದಿದ್ರೂ ಕೂಡ ನಾನು ಲೋಕ ಸಂಗ್ರಹಕ್ಕೋಸ್ಕರ ನಾನೇ ಕರ್ಮಾನುಷ್ಠಾನ ಮಾಡಿದ್ದೇನೆ ನೀನು ಹಾಗಲ್ಲ ನಿನಗೆ ಪ್ರಯೋಜನ ಇದೆ ಇನ್ನೂ ನೀನು ಪೂರ್ಣ ಕಾಮನಲ್ಲ ಆನಂದದ ಅತಿಶಯ ಇತ್ಯಾದಿ ಪ್ರಯೋಜನ ಪಡಿಬೇಕಾಗಿದೆ ನೀನು ಇಂಥ ಪ್ರಯೋಜನ ಉಳ್ಳ ನೀನು ಅಥವಾ ಜ್ಞಾನಿಯಾದವನು ಕರ್ಮ ಮಾಡಬೇಕಂತೇನು ಹೇಳಿದನು ಪ್ರಯೋಜನದ ಅವಲೇಷ ಇಲ್ಲದ ನಾನೇ ಕರ್ಮ ಮಾಡ್ತಿರುವಾಗ ಪ್ರಯೋಜನದ ಅವ ಉಳ್ಳಂತಹ ಆಶಯ ಪ್ರಯೋಜನ ನಿನಗೆ ಆನಂದ ವೃದ್ಧಿ ಆದಿಗಳು ಅಂತಹ ಪ್ರಯೋಜನ ನಿನಗೆ ಕರ್ಮ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅದು ಸರಿಯ ಸರಿಯೇ ಅಂತ ಕೃಷ್ಣ ಹೇಳ್ತಾನೆ ಅಲ್ಲಯ ಒಂದು ಪಕ್ಷಕ್ಕೆ ನೀನು ಕೈ ಕಟ್ಟಿ ಕುತ್ಕೊಂಡ್ರೆ ಏನಾಗುತ್ತೆ ಅವನು ಅಂದ್ಕೊಳ್ತಾನೆ ಕೃಷ್ಣ ನಾನೆಲ್ಲಿಯಾದರೂ ಸೋಮಾರಿತನದಿಂದ ಅಂದ್ರೆ ಆಲಸ್ಯದಿಂದ ಕರ್ಮ ಮಾಡಿಲ್ಲ ಎರಿ ಹೆಂ ನವರ್ತೇಯಂ ಜಾತು ಕರ್ಮ ನತಂದ್ರಿತ ಆಲಸ್ಯವನ್ನು ಬಿಟ್ಟು ನಾನು ಎಲ್ಲಿಯಾದರೂ ಕೂಡ ಕರ್ಮವನ್ನ ಮಾಡಿಲ್ಲ ಅಂತಾದ್ರೆ ಜನರೆಲ್ಲರೂ ಕೂಡ ಏನ್ಮಾಡ್ತಾರೆ ನನ್ನ ಹಾದಿಯನ್ನೇ ಹಿಡಿತಾರೆ ಏನು ಕೃಷ್ಣ ಜಗದ್ಗುರು ಲೋಕಕ್ಕೆ ಮಾರ್ಗದರ್ಶನ ಮಾಡುವವರು ಅಂತ ಪ್ರಸಿದ್ಧಾಗಿದೆ ಅವನೇ ಕರ್ಮ ಮಾಡಿಲ್ಲ ಹೀಗಿರ್ಬೇಕಾದ ನಾವು ಯಾಕೆ ಮಾಡಬೇಕು ಜಗತ್ತಿಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ ಬಂದಿರ್ತಕ್ಕಂಥ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇಯಿಗ ಅಂತ ಹೇಳಿದ ಕೃಷ್ಣನೇ ಏನು ಮಾಡಿಲ್ಲ ಧರ್ಮಾಚರಣೆ ಮಾಡಿಲ್ಲ ನಾವ್ ಯಾಕೆ ಮಾಡ್ಬೇಕು ಅಂದ್ರೆ ಜನ ನನ್ನ ಹಾದಿಯನ್ನೇ ಹಿಡಿದ್ಬಿಟ್ರೆ ಹಿಡಿದ್ಬಿಡ್ತಾರೆ ಹಿಡೀಲಿ ಅವರು ಕರ್ಮ ಬಿಟ್ಟು ಕುತ್ಕೊಳ್ಳಿ ಏನಾಯ್ತಂದ್ರೆ ಉತ್ಸೀದೇಯುರ್ವೇ ಲೋಕ ನಕುರಿಯಾ ಕರ್ಮತೇದಹಂ ಶಂಕರ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇವ ಪ್ರಜಾ ಓಹೋ ನಾನು ಕರ್ಮ ಬಿಟ್ಟು ಕೂತ್ಕೊಂಡ್ರೆ ನನ್ನ ಯಾರೂ ನರಕ ಚಾಕೋರ್ ಇಲ್ಲ ನನಗೇನು ಲವರೇಶು ಅನರ್ಥ ಆಗೋಲ್ಲ ಆದರೆ ನನ್ನ ಹಾದಿಯನ್ನು ಹಿಡಿದವರಿಗೆ ಜೀವರಾಶಿಗಳಿಗೆ ಮಾತ್ರ ಅನರ್ಥ ಆಗತ್ತೆ ಯಾಕಂದ್ರೆ ಉಚ್ಚೀದೆಯು ರಿವೇ ಲೋಕಾಹ ಏನಂದ್ರೆ ಎಲ್ಲರೂ ಹಾಳಾಗೆ ಹೋಗ್ತಾರೆ ಹಾಳಾಗೆ ಹೋಗ್ತಾರೆ ಅಂದ್ರೆ ನರಕ ಕರ್ಮ ಲೋಪ ಮಾಡಿ ಅದರಿಂದಾಗಿ ನರಕಾಜ್ಯನರ್ಥವನ್ನು ಪಡಿತಾರೆ ನಾನು ಒಂದು ವೇಳೆ ಕರ್ಮ ಮಾಡಿಲ್ಲಂತಾದ್ರೆ ಯಾಕೆಂದ್ರೆ ಅಷ್ಟೇ ಅಲ್ಲ ಅವರು ನರಕಾಜ್ಯನರ್ಥ ಪಡೆಯುವುದು ಮಾತ್ರ ಅಲ್ಲ ಅಷ್ಟೇ ಅಲ್ಲ ಸಂಕರ ಚತ ಕರ್ತಾ ಕೃಷ್ಣ ಹೇಳ್ತಾನೆ ನಾನು ಈಗ ಕರ್ಮ ಇದ್ರ ತಾನೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಧ ಈ ವರ್ಣಾಶ್ರಮ ಧರ್ಮ ಉಳಿತದೆ ಬ್ರಾಹ್ಮಣ ಯಾರು ಕ್ಷತ್ರಿಯಾರು ವೈಶ್ಯಾರು ಶೂದ್ರಾರು ಅವನವನ ಕರ್ಮವನ್ನು ಅವನು ಮಾಡಿದ್ರತಾನೆ ಸಂಧ್ಯಾನೇ ಇತ್ಯಾದಿಗಳ ಮಾಡಿದ್ರೆ ಬ್ರಾಹ್ಮಣ್ಯ ಉಳಿದು ಕ್ಷತ್ರಿಯರು ಕ್ಷತ್ರಿಯೋಚಿತವಾದ ಧರ್ಮ ಮಾಡಿದ್ರ ತಾನೇ ಅವನ ಕ್ಷತ್ರಿಯತ್ತ ಉಳೀತದೆ ಆ ವರ್ಣ ವೈಶ್ಯರು ವೈಶ್ಯ ಧರ್ಮವನ್ನು ಆಚರಣೆ ಮಾಡಿದ್ರೆ ವರ್ಣ ಉಳಿಯೋದು ಅದೆಲ್ಲ ಬಂದಾಗಿಬಿಟ್ರೆ ಕ್ಷತ್ರಿಯ ವೈಶ್ಯ ಇತ್ಯಾದಿ ವರ್ಣಗಳೇ ಲೋಪ ಆಯಿತು ವರ್ಣವೇ ಇಲ್ಲಂತ ಇದು ಯಾಕೆ ಇವನ ಕ್ಷತ್ರಿಯ ಇವನು ಯಾಕೆ ವೈಶ್ಯ ಇವನು ಯಾಕೆ ಬ್ರಾಹ್ಮಣ ಈ ವರ್ಣಗಳ ವಿವೇಕ ಹೇಗೆ ವರ್ಣದಲ್ಲಿ ಈ ಪ್ರಭೇದವೇ ಉಳಿಯುವುದಿಲ್ಲ ಎಲ್ಲ ಕರ್ಮ ಬಿಟ್ಟುಕೊಳ್ಬಹುದು ವರ್ಣ ಸಾಂಕರ್ಯ ವರ್ಣ ಇವೀ ಇವನು ಬ್ರಾಹ್ಮಣ ವರ್ಣದವನೇ ಹಾಕಿ ಇವನ ಕ್ಷತ್ರಿಯ ವರ್ಣದವನೇ ಹಾಕಿ ಕ್ಷತ್ರಿಯ ಧರ್ಮವನ್ನು ಮಾಡುತ್ತಾನು ಕ್ಷತ್ರಿಯ ಆಗಿ ಹಿಡಿತಾನೆ ಬ್ರಾಹ್ಮಣ ಬ್ರಾಹ್ಮಣ ಧರ್ಮ ಅದಕ್ಕೆ ಬ್ರಾಹ್ಮಣನಾಗಿ ನಿಂತಾರೆ ಎಲ್ಲ ಕರ್ಮ ಬಿಟ್ಕೊಂಡ್ರೆ ಸಾಂಕರ್ಯ ಇವನು ಬ್ರಾಹ್ಮಣ ಇವನು ಕ್ಷತ್ರಿಯ ಎಂಬಂತಹ ಒಂದು ಭೇದವೇ ಉಳಿಯುವುದಿಲ್ಲ ವರ್ಣ ಸಾಂಕರ್ಯ ಉಂಟು ಮಾಡಿದ ನಾನೇ ಕಾರಣ ಆಗ್ತೇನೆ ಅಷ್ಟೇ ಅಲ್ಲ ಉಪಹನ್ಯ ಇಮಾಂ ಪ್ರಜಾ ಧರ್ಮೋ ರಕ್ಷತಿ ರಕ್ಷಿತ ವರ್ಣ ಸಾಂಕರ್ಯ ಉಂಟಾದರೆ ವರ್ಣಧರ್ಮ ನಾಶ ಆಗತ್ತೆ ವರ್ಣಧರ್ಮ ನಾಶ ಮಾಡಿದರೆ ಜನರು ವರ್ಣಧರ್ಮವನ್ನು ನಾಶ ಮಾಡಿ ನಾನು ವರ್ಣವನ್ನೆಲ್ಲ ವರ್ಣಾಶ್ರಮ ಮಾಡಿದ್ರೆ ಜನರು ಬಿಡ್ತಾರೆ ಆಗ ವರ್ಣ ವರ್ಣಗಳು ನಾಶ ಆಗ್ತದೆ ವರ್ಣಧರ್ಮ ನಾಶ ಆಯಿತು ಧರ್ಮವನ್ನು ನಾಶ ಮಾಡಿದ್ರೆ ನಾವೇ ನಾಶ ಆಗ್ತೇವೆ ಧರ್ಮೋ ರಕ್ಷತಿ ರಕ್ಷಿತ ರಕ್ಷಿತ ಧರ್ಮ ರಕ್ಷತಿ ನಾವು ಧರ್ಮವನ್ನು ರಕ್ಷೆ ಮಾಡಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಮತ್ತೆ ಧರ್ಮವೋ ರಕ್ಷತಿ ರಕ್ಷಿತ ಧರ್ಮ ಏವ ಹತೋ ಹಂಕಿ ಅದು ಎಲ್ಲರೂ ಹೆಚ್ಚು ಹೇಳುವುದಿಲ್ಲ ಇಷ್ಟು ಮಾತ್ರ ಹೇಳ್ತಾ ಅಷ್ಟೇ ಧರ್ಮೋ ರಕ್ಷತೆ ರಕ್ಷಿತ ಅವ್ರಿ ರಕ್ಷಿತ ಧರ್ಮ ರಕ್ಷತೆ ಹತಃ ಧರ್ಮ ಹಂಕಿ ಧರ್ಮವನ್ನು ನಾವು ಕೊಡ್ರಿ ಅದು ನಮ್ಮನ್ನು ಫಲತ್ತೆ ಹಾಗಾಗಿ ಜನರೇ ಜಂತ್ರನ ನಾಶ ಮಾಡಿದ ಹಾಗೆ ಆಗತ್ತೆ ನಾನು ಆದರೆ ನಾನು ಕರುಣಾಮಯ ಕರುಣಾಮಯನಾದ ನಾನು ಇಂಥ ಕೆಲಸ ಮಾಡೋಲ್ಲ ಆದ್ದರಿಂದಾಗಿ ಲೋಕದ ಜನರಿಗೆ ಮಾರ್ಗದರ್ಶನಕ್ಕೋಸ್ಕರ ನಾನು ಮಾಡ್ತೇನೆ ನಾನೇ ಮಾಡ್ತೇನೆ ಅಂತ ಆದ್ಮೇಲೆ ನೀನು ಮಾಡಬೇಕು ಅಲ್ರಿ ಏನು ಹೇಳ್ತಿ ಕೃಷ್ಣ ಅಯ್ಯೋ ಹಾಗೆ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಏನು ವ್ಯತ್ಯಾಸ ಜ್ಞಾನಿಗಳು ಅಜ್ಞಾನಿಗಳಂತೂ ಕರ್ಮ ಮಾಡ್ತಾರೆ ಅಜ್ಞಾನಿಗಳಂತೆ ಜ್ಞಾನಿಗಳೂ ಕರ್ಮ ಮಾಡಿದರೆ ವಿಜ್ಞಾನುಸಾರ ಮತ್ತು ಅಜ್ಞಾನಿಗಳ ಕರ್ಮದಲ್ಲಿ ವ್ಯತ್ಯಾಸ ಏನು ಬಂತು ಅಂತ ಹೇಳಿದ್ರೆ ಇಲ್ಲ ವ್ಯತ್ಯಾಸ ಇದೆ ಅಜ್ಞಾನಿಗಳು ಫಲದಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿ ನಾನು ಕರ್ಮ ಮಾಡಿದೆ ಅಂತ ಕರ್ತೃತ್ವ ಅಭಿಮಾನ ಸ್ವತಂತ್ರ ಕರ್ತೃತ್ವ ಅಭಿಮಾನ ಹೊತ್ತವರಾಗಿ ಕರ್ಮವನ್ನು ಮಾಡ್ತಾರೆ ಆದರೆ ಫಲದಲ್ಲಿ ಆಸಕ್ತಿ ಕರ್ತೃತ್ವ ಅಭಿಮಾನ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಕುರಿಯಾದಾಂತತಾಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ ಜ್ಞಾನಿಯಾದ ಫಲಾಸಕ್ತಿಯನ್ನು ತೊರೆದು ಮಾಡ್ತಾರೆ ಮಾಡಬೇಕು ಮಾಡ್ತಾರೆ ಹಾಗಾದರೆ ಜ್ಞಾನಿ ಕರ್ಮದಲ್ಲಿ ಫಲಾಸಕ್ತಿ ಇಲ್ಲ ಕರ್ತೃತ್ವ ದುರಭಿಮಾನ ಇಲ್ಲ ಆದರೆ ಅಜ್ಞಾನಿ ಕರ್ಮದಲ್ಲಿ ಪರಾಶಕ್ತಿ ಇರುತ್ತೆ ಕರ್ತೃತ್ವ ಅಭಿಮಾನ ಇರುತ್ತೆ ಹಾಗಾಗಿ ಜ್ಞಾನಿ ಕರ್ಮದಲ್ಲಿ ಅಜ್ಞಾನ ಕರ್ಮದಲ್ಲಿ ಈ ತರದ ವ್ಯತ್ಯಾಸ ಎಂದು ಇದೆ ಹಾಗಾಗಿ ಇನ್ನೊಂದು ವಿಚಾರವನ್ನು ಹೇಳ್ತಾನೆ ಯಾವಾಗಲೂ ಈ ಅಜ್ಞಾನಿಗಳನ್ನು ಕರ್ಮದಿಂದ ಬಿಡಿಸ್ ಕರ್ಮಾನುಷ್ಠಾನದಿಂದ ಅಜ್ಞಾನಿಗಳನ್ನು ಬಿಡಿಸಬಾರದು ಆ ಬಿಡುವಂತೆ ಒಂದು ಬ್ರೈನ್ ಅವರಲ್ಲಿ ಬುದ್ಧಿಯನ್ನು ಕ್ರಿಯೇಟ್ ಮಾಡಬಾರದು ನ ಬುದ್ಧಿ ಭೇದಂಜನಯೇಟ್ ಯಾಕೆಂದರೆ ಅಜ್ಞಾನಿಗಳಿಗೆ ಕರ್ಮದಲ್ಲಿ ಅವರಿಗೆ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಆದರೂ ಜ್ಞಾನಿ ಕರ್ಮ ಮಾಡಬೇಕು ಯಾಕಂದ್ರೆ ಅಜ್ಞಾನಿಗಳು ದೇವರ ಸ್ವರೂಪವನ್ನು ಅವರು ತಿಳ್ಕೊಳ್ಳಿಲ್ಲ ಬುದ್ಧಿ ಬೇದಂಜನ ಏತ್ ಅಜ್ಞಾನ ಕರ್ಮ ಸಂಗೀನ ಕರ್ಮದಲ್ಲೇ ಅಭಿನಿವೇಶವುಳ್ಳ ನಾನು ಮಾಡಿದೆ ನನಗೆ ಅದು ಫಲ ಬೇಕು ಅಂತ ಅಭಿ ಆಗ್ರಹದಿಂದ ಕೂಡಿದ ಈ ಅಜ್ಞ ಮಂದಿ ದೇವರನ್ನು ತಿಳಿದೇ ಇದ್ದ ಮಂದಿ ಇದ್ದಾರಲ್ಲ ಅವರಿಗೆ ಏನ್ ಮಾಡಬಾರ್ದು ಕರ್ಮಾನುಷ್ಠಾನ ಮಾಡ್ತಾ ಇರ್ತಾರೆ ಅವರು ಅಂತ ಬುದ್ಧಿಯನ್ನ ಕರ್ಮಾನುಷ್ಠಾನ ಅದು ವಿಚಲಿತ ಆಗುವಂತೆ ಮಾಡಬಾರ್ದು ಮತ್ತೇನ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ವಾಂಸನಾದನು ಅವನಂತೆ ಆಸಕ್ತನಾಗಿ ಮಾಡಿದ್ರು ಕೂಡ ಭಗವಂತನಲ್ಲಿ ಮನಸ್ಸಿಟ್ಟು ಏನು ಮಾಡಬೇಕು ಯುಕ್ತ ದೇವರಲ್ಲಿ ಮನಸ್ಸಿಟ್ಟು ವಿದ್ವಾಂಸನಾದವನು ಎಲ್ಲ ಕರ್ಮವನ್ನು ಮಾಡ್ತಾ ಮಾಡ್ತಾ ಅವನು ಕರ್ಮ ಮಾಡುವಂತೆ ಕರ್ಮದಲ್ಲಿ ಅವನನ್ನು ತೊಡಗಿಸಬೇಕು ಬಿಡಿಸಲ್ಲ ಬಿಡಿಸಬಾರ್ದು ತೊಡಗಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿದಾಗ ಕರ್ಮಾನುಷ್ಠಾನದಲ್ಲಿ ವ್ಯತ್ಯಾಸ ಇದೆ ಜ್ಞಾನಿ ಮಾಡ್ತಕ್ಕಂಥ ಕರ್ಮಾನುಷ್ಠಾನ ಮತ್ತು ಅಜ್ಞಾನಿ ಮಾಡ್ತಕ್ಕಂಥ ಕರ್ಮಾನುಷ್ಠಾನದಲ್ಲಿ ವ್ಯತ್ಯಾಸ ಇದೆ ಅನುಸಂಧಾನದಲ್ಲಿ ವ್ಯತ್ಯಾಸ ಫಲಾಸಕ್ತಿ ಇದೆಲ್ಲ ಇರುವುದರಿಂದಾಗಿ ಫಲ ಆಸಕ್ತಿ ಅನಾಸಕ್ತಿ ಕರ್ತೃತ್ವ ಅಭಿಮಾನ ಅಭಿಮಾನ ರಾಹಿತ್ಯ ಇದರಿಂದಾಗಿ ಜ್ಞಾನಿ ಕರ್ಮದಲ್ಲಿಯೂ ಅಜ್ಞಾನ ಕರ್ಮದಲ್ಲಿಯೂ ವ್ಯತ್ಯಾಸ ಇದೆ ಹಾಗಾಗಿ ಜ್ಞಾನಿ ಮಾಡ್ತಕ್ಕಂಥ ಕರ್ಮಕ್ಕೆ ಫಲ ಶ್ರೇಷ್ಠ ಅಜ್ಞಾನಿ ಮಾಡ್ತಕ್ಕಂಥ ಕರ್ಮಕ್ಕೆ ಅಂತಹದ್ದಿಲ್ಲ ಹೀಗೆ ವ್ಯತ್ಯಾಸರಿ ಒಂದು ಕರ್ಮ ಆಗ್ಬೇಕಾದ್ರೆ ಎಷ್ಟೆಲ್ಲ ಕಾರವನ್ನ ಇರ್ತದೆ ಎಷ್ಟು ಕಾರಣ ಇರುತ್ತೆ ಆಲೋಚನೆ ಮಾಡ್ರಿ ನೀವು ಇದು ಎಲ್ಲರೂ ತಿಳ್ಕೊಳ್ಬೇಕಾಗುತ್ತೆ ನಮಗೆ ನಾನೇ ಮಾಡಿದೆ ಅಂತ ಇರ್ತದೆ ಆದರೆ ಒಂದು ಕರ್ಮದಲ್ಲಿ ಎಷ್ಟೆಲ್ಲದರ ಕೈವಾಡ ಇರುತ್ತೆ ಅನೇಕ ಕೈವಾಡ ಇರುವಾಗ ನಾನು ಒಬ್ಬನೇ ಮಾಡಿದೆ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು ಹಾಗಾಗಿ ಧರ್ಮದಲ್ಲಿ ಆಸಕ್ತಿ ಅನೇಕ ಮಾಡಿದೆ ಅಂತ ಕರ್ತೃತ್ವ ಅಭಿಮಾನವನ್ನು ಮಾಡಬಾರದು ಜ್ಞಾನಿ ಮಾಡಲ್ಲ ಅಜ್ಞಾನಿ ಮಾಡ್ತಾನೆ ಅವನಿಗೆ ಅವನು ತಿಳಿದು ಒಂದು ಕರ್ಮದಲ್ಲಿ ಎಷ್ಟೆಲ್ಲ ಕೈವಾಡ ಇರುತ್ತೆ ಅದನ್ನು ಎಳೆ ಎಳೆ ಎಳೆಯಾಗಿ ಭಗವಂತ ತೋರ್ಸ್ತಾನೆ ಪ್ರಕೃ ಕ್ರಿಯಮಿ ಗುಣೈ ಕರ್ಮಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾ ಇತಿ ಮನ್ಯತೆ ಕರ್ವಷ್ಟಾಣ ವೈಲಕ್ಷಣ್ಯವನ್ನು ಬಿಡಿಸಿ ಬಿಡಿಸಿ ಹೇಳ್ತಾನೆ ನೋಡಿ ಒಂದು ಕರ್ಮದಲ್ಲಿ ಎಷ್ಟ್ರಲ್ಲ ಕೈವಾಡ ಇರುತ್ತೆ ಅಂದರೆ ಪ್ರಕೃತಿ ಗುಣ ಪ್ರಕೃತಿಯ ಗುಣ ಪ್ರಕೃತಿಯ ಗುಣ ಪ್ರಕೃತಿಯ ಗುಣ ಮೂರು ಸತಿ ಅರ್ಥ ಮಾಡುದು ಒಂದು ಪ್ರಕೃತಿ ಅಂದರೆ ಪರಮಾತ್ಮನಿಗೆ ಪ್ರಕೃತಿ ಅಂತ ಹೆಸರು ಕಾರಣ ಏನಂದ್ರೆ ಪ್ರಕೃತಿ ಶಬ್ದಕ್ಕೆ ಜೀವನ ಸ್ವಭಾವ ಈಶ್ವರ ಮತ್ತು ಜಡ ಪ್ರಕೃತಿ ಇಷ್ಟೆಲ್ಲರ ಕೈವಾಡ ಇರುತ್ತೆ ಒಂದು ಕರ್ಮದಲ್ಲಿ ಇಷ್ಟೆಲ್ಲರ ಹಸ್ತಕ್ಷೇಪ ಇದೆ ಹಾಗಾದರೆ ಪ್ರಕೃತಿ ಅಂದರೆ ಮೊದಲು ಭಗವಂತನ ತಗೊಳ್ಳುವಂಥ ಅವನು ಪ್ರಕೃತಿ ಯಾಕೆಂದ್ರೆ ಅವನು ಏನು ಮಾಡಿದರೂ ಕೂಡ ಪ್ರಕೃಷ್ಟವಾದ ಕೃತಿ ಭಗವಂತನ ಪ್ರಯತ್ನ ಎಂದೂ ಸ್ಫಲವಾಗೋದಿಲ್ಲ ಪ್ರಕೃಷ್ಟವಾದ ಪ್ರಯತ್ನಶೀಲ ಪರಮಾತ್ಮ ಆದ್ರಿಂದಾಗಿ ಪ್ರಕೃತಿ ಅಂತ ಪರಮಾತ್ಮನಿಗೆ ಹೆಸರು ಅವನ ಗುಣದ ಕೈವಾಡ ಪ್ರಧಾನವಾಗಿರುತ್ತೆ ಅವನ ಗುಣ ಅಂದರೆ ಪ್ರಕೃಷ್ಟವಾದ ಉತ್ಕೃಷ್ಟವಾದ ಪ್ರಯತ್ನಶೀಲನಾದ ಮಹೋದ್ಯೋಗನಾದ ಉದ್ಯತ ವಜ್ರ ಉದ್ಯತ ಮಹಾ ಉದ್ಯೋಗಶೀಲನಾದ ಮಹಾ ಪ್ರಯತ್ನಶೀಲನಾದ ಸಫಲ ಪ್ರಯತ್ನಶೀಲನಾದ ಆ ಪರಮಾತ್ಮ ಪ್ರಕೃತಿ ಅವನ ಗುಣ ಅಂದರೆ ಜ್ಞಾನ ಇಚ್ಛಾ ಪ್ರಯತ್ನ ಅದು ಸ್ವತಂತ್ರವಾಗಿ ಕಾರಣ ನಮ್ಮ ಕರ್ಮಕ್ಕೆ ಅದು ಸ್ವತಂತ್ರ ಕಾರಣ ಅವನ ಗುಣಕರ್ಮ ಜ್ಞಾನ ಇತ್ಯಾದಿಗಳು ಇನ್ನು ಸರಿ ಅದಾದಂಥ ಪ್ರಕೃತಿ ಅಂದರೆ ಈ ಉತ್ತಮ ಜೀವ ಅಧಮ ಜೀವ ಮಧ್ಯಮ ಜೀವನ ಸ್ವಭಾವ ಸಂಸ್ಕೃತದಲ್ಲಿ ಪ್ರಕೃತಿ ವೈದಿಕ ಸಾಹಿತ್ಯದಲ್ಲಿ ಪ್ರಕೃತಿ ಅಂದರೆ ಸ್ವಭಾವ ಉತ್ತಮ ಜೀವನ ಸ್ವಭಾವ ಮಧ್ಯಮ ಜೀವನ ಸ್ವಭಾವ ಅಧಮ ಜೀವನ ಸ್ವಭಾವ ಆ ಸ್ವಭಾವದ ಗುಣ ಅಂದರೆ ಆ ಸ್ವಭಾವಕ್ಕೆ ಅನುಗುಣವಾದ ಜ್ಞಾನ ಯಾವುದದು ಜೀವನ ಉತ್ತಮ ಜೀವನ ಸ್ವಭಾವಕ್ಕೆ ಅನುಗುಣವಾದದ್ದು ತತ್ವಜ್ಞಾನ ಮಧ್ಯಮ ಜೀವನ ಸ್ವಭಾವಕ್ಕೆ ಅನುಗುಣವಾದದ್ದು ಮಿಶ್ರಜ್ಞಾನ ಕಲಬಳಕೆ ಅದು ತಾಮಸ ಮತ್ತು ಸಾತ್ಯ ಮಿಶ್ರಣವಾಗ್ಞಾನ ಆ ಜ್ಞಾನ ಇನ್ನು ಅದಮ ಜೀವನ ಸ್ವಭಾವಕ್ಕೆ ಅನುಗುಣವಾದದ್ದು ಯಾವುದು ಮಿಥ್ಯಾಜ್ಞಾನ ಓಹೋ ಹೋಹೋ ಹೋ ಇದರ ಕೈವಾಡ ಇರುತ್ತೆ ಸ್ವತಂತ್ರನಾದ ಭಗವಂತನ ಜ್ಞಾನ ಇಚ್ಛಾ ಪ್ರಯತ್ನಗಳ ಸ್ವತಂತ್ರವಾಗಿ ಕಾರಣ ಜೀವನ ಸ್ವಭಾವಕ್ಕನುಗುಣವಾದ ತಾತ್ ಸಾತ್ವಿಕ ಜ್ಞಾನ ಮಿಶ್ರಜ್ಞಾನ ಮತ್ತು ಮಿಥ್ಯಾಜ್ಞಾನ ಅದರ ಹಸ್ತಕ್ಷೇಪ ಇರುತ್ತೆ ಮತ್ತೆ ಎಲ್ಲವುದು ಚಿಂತನೆ ಇನ್ನೊಂದಿರುತ್ತೆ ಪ್ರಕೃತಿ ಅಂದರೆ ಜಡ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ಯಾವುದು ಸತ್ವಗುಣ ರಜೋಗುಣ ತಮೋಗುಣಗಳು ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ ಅದರ ಗುಣ ಅಂದ್ರೆ ಅದರ ಕಾರ್ಯಭೂತವಾದ ಅದರ ವಿಕಾರವಾದ ದೇಹ ಇಂದ್ರಿಯ ಅಂತಃಕರಣ ಪ್ರಕೃತಿಯ ಗುಣ ಅಂದ್ರೆ ಸತ್ತರಜಸ್ಥಮ ಗುಣ ಪ್ರಕೃತಿ ಗುಣ ಅಂದ್ರೆ ಪ್ರಕೃತಿ ಕಾರ್ಯ ದೇಹ ಇತ್ರಿಯು ಪ್ರಕೃತಿಯ ಗುಣ ಅಂದ್ರೆ ಹೇಳ್ಬಿಟ್ರೆ ಜೀವನ ಸ್ವಭಾವಕ್ಕನುಗುಣವಾದ ಮಿಶ್ರಜ್ಞಾನ ನಿತ್ಯಾಜ್ಞಾನ ತಾತ್ವಿಕ ಜ್ಞಾನ ಪ್ರಕೃತಿ ಗುಣ ಸ್ವತಂತ್ರನಾದ ಭಗವಂತನ ಜ್ಞಾನಿತ್ಯಾದ ಪ್ರಯತ್ನಗಳು ಇಷ್ಟೆಲ್ಲ ಸೇರಿದಾದ ಸಾತ್ವಿಕ ಕರ್ಮವೋ ಮಿಶ್ರ ಕರ್ಮವೋ ಮತ್ತೆ ಕೆಟ್ಟ ದಿಷ್ಟ ಕರ್ಮವೋ ಆಗತ್ತೆ ನೋಡಿ ಒಂದು ಕರ್ಮದ ಹಿನ್ನೆಲೆಯಲ್ಲಿ ಎಷ್ಟೆಲ್ಲಾ ಹಿನ್ನೆಲೆ ಇದೆ ನೋಡ್ರಿ ಇಷ್ಟೆಲ್ಲಾ ಹಿನ್ನೆಲೆಯಲ್ಲಿ ಆಗ್ತಕ್ಕಂಥ ಕರ್ಮವನ್ನ ಅಹಂಕಾರ ವಿಮೂಢಾತ್ಮ ಕಟ್ಟಾಹಮಿತಿ ಮನ್ಯತೆ ಅಹಂಕಾರದಿಂದ ಬುದ್ಧಿ ಕೆಟ್ಟ ಮೋಹ ಒಳಕ್ಕೆ ಒಳಗಾದ ಬುದ್ಧಿ ಇದ್ದವನು ತಾನೇ ಮಾಡಿದೆ ಅಂತ ನಾನು ಸ್ವತಂತ್ರ ಕರ್ತ ಅಂತ ತಿಳ್ಕೊಳ್ತಾನೆ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಶ್ವರ ಸ್ವತಂತ್ರ ಕರ್ತ ಅವನು ತನ್ನ ಜ್ಞಾನೇಚ್ಛಾಧೀನವಾದ ಇದರಿಂದ ಸ್ವಾಧೀನಕರ್ತ ತ್ರಿವಿಧ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಕೃತಿ ವಿಚಾರವಾದ ಜೀವನ ಇಂದ್ರಿಯಾದಿಗಳಿಂದ ಪ್ರಕೃತಿ ಕಾರ್ಯವಾದ ಸತ್ತರ್ಗ ತಮೋ ಗುಣ ರೂಪ ಉಪಾದಾನ ಕಾರಣದಿಂದ ಪರಮಾತ್ಮನೇ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ತಿಳ್ಕೋ ಕೇವಲ ಆಗಿ ನನ್ನದು ಮಾತ್ರ ಕರ್ತೃತ್ವ ಸ್ವತಂತ್ರ ಕರ್ತೃ ನಾನು ಅಂತ ತಿಳ್ಕೊಳ್ಬಾರದು ಅಂತ ಇಷ್ಟು ಹೇಳಿ ನಮಗೆ ನಾವೇ ಕರ್ತ ಯಾಕಲ್ಲ ಎಂಬುದಕ್ಕೆ ಕರ್ತ ನಮ್ಮ ಕರ್ಮದ ಹಿನ್ನೆಲೆಯಲ್ಲಿ ಅನೇಕ ಕೈವಾಡ ಇದೆ ಅದು ಪರಮಾತ್ಮನ ಇ ಜ್ಞಾನೇಚ್ಛಾದಿಗಳು ಪ್ರಕೃತಿಯ ದೇಹೇಂದ್ರಿಯಾದಿ ಕಾರ್ಯಗಳು ಸತ್ರದತ್ತ ಮಹುಕೊಂಡು ಜೀವನ ಸ್ವಭಾವಕ್ಕನುಗುಣವಾದ ಜ್ಞಾನಗಳು ಇಷ್ಟೆಲ್ಲ ಹಿನ್ನೆಲೆ ಇರುವಾಗ ನಾನು ಒಬ್ಬನೇ ಮಾಡಿದೆ ಅಂತ ಹೇಳೋದು ತಪ್ಪಲ್ವಾ ಅದು ನನಗೆ ನಾ ಹಂ ಕರ್ತನಾ ಸ್ವತಂತ್ರ ಕರ್ತನಾ ಅಂತ ಜೀವನಿಗೆ ಮನವರಿಕೆ ಆಗಬೇಕಾದ್ರೆ ಆ ಕರ್ಮದ ಹಿನ್ನೆಲೆ ಅದಕ್ಕೆ ಕಾಲಗಳು ಎಷ್ಟಿಷ್ಟು ಉಂಟು ಅದನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಿ ಭಗವಂತ ತೋರಿಸ್ತಾ ಇದ್ದಾನೆ ಸಗರೆ ಆಯ್ತು ಆದರೆ ಅದು ತಿರುಗೇಡಿಯಾದವನು ಇಷ್ಟೆಲ್ಲ ಕರ್ಮದಕ್ಕೆ ಹಿನ್ನೆಲೆ ಕಾರಣ ಇದ್ದರೂ ಕೂಡ ತಾನೇ ಮಾಡಿದೆ ಅಂತ ತಿಳ್ಕೊಂಡು ತಿಳ್ಕೊಳ್ತಾನೆ ಆದರೆ ಜ್ಞಾನಿ ಏನು ಮಾಡ್ತಾನೆ ಜ್ಞಾನಿ ಏನು ಮಾಡ್ತಾನೆ ಹೇಗೆ ಮಾಡ್ತಾನೆ ಹೇಳಿರಿಂದ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವಾನಸಜ್ಜತೆ ನೋಡಿ ಒಟ್ಟಿಗೆ ಗುಣದ ವಿಭಾಗ ಮತ್ತು ಕರ್ಮದ ವಿಭಾಗ ಗುಣದ ವಿಭಾಗ ಅಂದರೆ ಎಷ್ಟೆಲ್ಲ ಗುಣ ಉಂಟು ಭಗವಂತನ ಜ್ಞಾನೇಚ್ಛಾದಿ ಗುಣಗಳು ಒಂದು ಪ್ರಕೃತಿಯ ಸತ್ತರದ ತಮೋ ಗುಣಗಳು ಇನ್ನೊಂದು ಮತ್ತೆ ಪ್ರಕೃತಿಯ ವಿಕಾರವಾದ ಪ್ರಕೃತಿಯಿಂದ ಹುಟ್ಟಿದ ಚಕ್ಷುರಿ ಇಂದ್ರಿಯ ಶರೀರ ಮನಸ್ಸು ಒಂದು ಇದ ವಿಭಾಗ ಭಗವಂತನ ಗುಣಗಳು ಪ್ರಕೃತಿ ಗುಣ ಅಂದರೆ ಮತ್ತೆ ಪ್ರಕೃತಿಯ ಸತ್ತರ್ಗಸ್ತಮ ಗುಣಗಳು ಪ್ರಕೃತಿಯ ಗುಣ ಅಂದರೆ ಪ್ರಕೃತಿಯ ಕಾರ್ಯಭೂತವಾದ ಚಕ್ಷುರಾದಿ ಇಂದ್ರಿಯ ಶರೀರ ಮನಸ್ಸು ಇಷ್ಟು ಇದೆ ಗುಣದ ವಿಭಾಗನೆ ಈ ಗುಣದ ಹಿನ್ನೆಲೆಯನ್ನು ಇಷ್ಟು ಆ ಗುಣದಕ್ಕೆ ಗುಣದಲ್ಲಿ ಪ್ರಭೇದ ಇದೆ ಕರ್ಮದಲ್ಲಿಯೂ ಪ್ರಭೇದ ಇದೆ ಯಾಕಂದ್ರೆ ಆ ಗುಣದ ಹಿನ್ನೆಲೆಯಿಂದ ಕರ್ಮ ಆಗುತ್ತೆ ಆ ಗುಣದ ಹಿನ್ನೆಲೆಯಲ್ಲಿ ಕರ್ಮ ಆಗ್ತದೆ ಆ ಗುಣದ ಪ್ರಭೇದ ಹೇಳಿ ಆಯಿತು ಇನ್ನು ಕರ್ಮದಲ್ಲಿ ನಾವು ಮಾಡ್ತ ದೇವರು ಮಾಡ್ತಕ್ಕಂಥ ಕರ್ಮ ಸ್ವತಂತ್ರ ಕರ್ತೃ ಭಗವಂತನ ಕರ್ಮ ಏನಿದೆ ಸ್ವತಂತ್ರ ಭಗವಂತ ಅದಕ್ಕೆ ಕರ್ತರಾಗಿದ್ದಾನೆ ಅವರ ಅಧೀನದಲ್ಲಿ ಜೀವಕರ್ತೃ ಆಗಿದ್ದಾನೆ ಪ್ರಕೃತಿ ಅದು ವಿಕಾರರೂಪವಾದಂತಹ ಕರ್ತೃ ಹೀಗೆ ಕರ್ಮದಲ್ಲಿ ವಿಭಾಗ ಇದೆ ಅಂತ ಅಂದ್ರೆ ಬಹಳ ಒಂದು ಚೆನ್ನಾಗಿ ಹೇಳ್ತಾ ಇದ್ದಾರೆ ಜಡದಲ್ಲಿ ವಿಕಾರಭೂತವಾದ ಕರ್ಮ ಜೀವನಲ್ಲಿ ಭಗವದಧೀನವಾದ ಕರ್ಮ ಭಗವಂತನಲ್ಲಿ ಸ್ವತಂತ್ರವಾದ ಕರ್ಮ ಅಂದ್ರೆ ಮೂರು ತರದ ಕರ್ತೃ ಇದ್ದಾನೆ ಭದ್ರಾಚಾರ್ಯ ಗೀತಾ ತಾತ್ಪುರದಲ್ಲಿ ಹೇಳುವಾಗ ನೋಡಿ ಹಸು ಗೋವಳ ಕೆಚ್ಚಲು ಅಂದರೆ ದುಹ ಪ್ರಪೂರಣೆ ಅಂದ್ರೆ ಪಾತ್ರೆಯಲ್ಲಿ ಪಾತ್ರೆಯನ್ನು ಹಾಲಿನಿಂದ ತುಂಬುವುದು ಇದೊಂದು ಕ್ರಿಯೆ ಅಲ್ವಾ ಪಾತ್ರೆಯನ್ನು ಹಾಲಿನಿಂದ ತುಂಬುವುದು ಪಾ ಏನಾದ್ರು ಅದೇನ್ರಿ ದೋಗ್ಧ ಅಂದ್ರೆ ದೋಹನ ದೋಹ ಕ್ರಿಯೆ ಅಂದ್ರೆ ಏನು ಹಾಲು ತರೆಯುವುದು ಅಂದ್ರೆ ಪಾತ್ರೆಯನ್ನು ಹಾಲಿನ ತುಂಬಿಸುವ ಈ ಕ್ರಿಯೆಯಲ್ಲಿ ಮೂರು ತರದ ಕರ್ತೃ ಇದ್ದಾರೆ ಸ್ವತಂತ್ರ ಯಾರ ಪ್ರೇರಣೆ ಇಲ್ಲದೇನೆ ಸ್ವತಂತ್ರವಾಗಿ ಕರ್ತೃ ಈ ಹಾಲು ತುಂಬಿಸುವ ಕ್ರಿಯೆ ಈ ಕಾರ್ಯದಲ್ಲಿ ಕರ್ತೃ ಯಾರು ಗೋವಳ ಗೋಪಾಲ ಅವನ ಸ್ವತಂತ್ರ ಕರ್ತ ಅವನಿಂದ ಪ್ರೇರಿತವಾಗಿ ಹಾಲು ಕೆಳಗೆ ಸುರಿಸ್ತದೆ ಯಾವುದು ಹಸು ಕೆಚ್ಚಲು ಅದು ನಿಕಾರ ಆಗುತ್ತೆ ಆಗ ಹಿಂಡಿದಾಗ ಕೆಚ್ಚಲು ವಿಕಾರ ಆಗಿ ಹಾಲನ್ನು ಕೆಳಗೆ ಸುರಿಸ್ತದೆ ಹಾಗರೆ ವಿಕಾರ ರೂಪವಾದ ಕರ್ತೃ ಅದು ಕೆಚ್ಚಲು ಗೋಪಾಲನ ಅಧೀನವಾಗಿ ಹಾಲಿನಿಂದ ತುಂಬಿಸುವ ಪಾತ್ರನ ಹಾಲಿನಿಂದ ತುಂಬ ಹಾಲನ್ನು ಪಾತ್ರ ಪಾತ್ರ ಹಾಲಿನ ತುಂಬಿಸುವ ಕೇನು ಯಾವ್ದು ಮಾಡುತ್ತೆ ಹಸು ಮಾಡುತ್ತೆ ಯಾರ ಅಧೀನ ಯುದ್ಧ ಮಾಡ್ತಕ್ಕಂತಹದ್ದು ಗೋಪಾಲ ಹಾಗಾದರೆ ಕೃಷ್ಣ ಅದಕ್ಕೆ ಏನಾದರೂ ಗೊತ್ತುಂಡ ಗೋಪಾಲನಾಗಿ ಬಿಟ್ಟ ಕೃಷ್ಣ ಯಾಕೆ ಗೋಪಾಲನಾದಿ ಗೋಗಳ ಹಾಲನ್ನು ಕರೆದರಿ ನಾನು ಗೋಪಾಲನಂತೆಯೇ ಸ್ವತಂತ್ರ ಕರ್ತ್ರ ಅಂತ ತೋಟಕ್ಕೋಸ್ಕರೇ ಗೋಪಾಲ ರೂಪವನ್ನ ಕೃಷ್ಣ ಏನು ಮಾಡಿದ ಧಾರಣೆ ಮಾಡಿದ ಅಂತ ಇಟ್ಕೊಳ್ಬೇಕಾದದ್ದು ಹೀಗೆ ಇದನ್ನು ಮಧ್ವಾಚಾರ್ಯ ಇಷ್ಟು ಚೆನ್ನಾಗಿ ಹೇಳ್ತಾರೆ ಹೀಗೆ ಗುಣ ಮತ್ತು ಕರ್ಮದಲ್ಲಿ ಏನಿದೆ ವಿಭಾಗವನ್ನು ತಿಳ್ಕೊಂಡು ಸರಿಯಾಗಿ ಆ ತತ್ವಜ್ಞಾನಿಯಾದವನು ಗುಣ ಗುಣೇಶ ವರ್ತಂತೆ ಓಹೋ ಗುಣ ಅಂದ್ರೆ ದೇವರ ಇಚ್ಛೆ ಜ್ಞಾನ ಶಕ್ತಿ ಇದೆಲ್ಲ ಗುಣಗಳು ಜೀವನ ಸ್ವಭಾವಭೂತವಾದ ಕರ್ಮಾದಿಗಳಲ್ಲಿ ಗುಣಿಸುವಂತೆ ಜೀವನ ಸ್ವಭಾವ ಕರ್ಮ ಇದರಲ್ಲಿ ಪ್ರೇರಕವಾಗಿ ಇದೆ ಜೀವ ಜೀವನ ಸ್ವಭಾವ ಕರ್ಮ ಇದಕ್ಕೆಲ್ಲ ಪ್ರೇರಕನಾಗಿ ಇರುವವನು ಯಾರು ಪರಮಾತ್ಮನ ಕೂಡ ಇಂದ್ರಿಯ ಜೀವ ಜೀವನ ಸ್ವಭಾವ ಕರ್ಮ ಇಂದ್ರಿಯ ಇದರಲ್ಲಿ ಎಲ್ಲ ಕಡೆಯಲ್ಲಿ ಪ್ರೇರಕನಾಗಿ ಭಗವಂತನ ಗುಣ ಇದೆ ಅಂದ್ರೆ ಅರ್ಥ ಏನದು ಭಗವಂತನ ಇಚ್ಛಾನುಸಾರವಾಗಿಯೇ ಇಂದ್ರಿಯಗಳು ವಿಷಯಾದಿ ಪದಾರ್ಥದಲ್ಲಿ ಪ್ರವೃತ್ತವಾಗ್ತವೆ ಅಂತ ಅರ್ಥ ಗುಣ ಗುಣೇಶ ಬರ್ತಂತೆ ಅಂತ ಉಂಟದು ಗುಣ ಅಂದ್ರೆ ಭಗವಂತನ ಇಚ್ಛಾನುಸಾರವಾಗಿ ಗುಣಗಳು ಮತ್ತು ಸಂಸ್ಕೃತದಲ್ಲಿ ವೈದಿಕ ತಾಯಿ ಅನೇಕ ಅರ್ಥ ಉಂಟು ಇಂದ್ರಿಯಗಳು ಅಂತ ಅರ್ಥ ಗುಣ ಇರೋದು ಬಹಳ ಅರ್ಥ ಇದೆ ಗುಣ ಅಂದ್ರೆ ಗೌಡ ಔಖ್ಯ ಅಂತ ಅರ್ಥ ಗುಣ ಅಂದ್ರೆ ಸತ್ವರದ ಸಮ ಗುಣಗಳು ಅಂತ ಅರ್ಥ ಗುಣ ಅಂದ್ರೆ ಕಾರ್ಯ ಅಂತ ಅರ್ಥ ಗುಣ ಅಂದ್ರೆ ಇಂದ್ರಿಯ ಅಂತ ಅರ್ಥ ಗುಣ ಅಂದ್ರೆ ವಿಷಯ ಪದಾರ್ಥ ಅಂತ ಅರ್ಥ ತುಂಬಾ ಅರ್ಥ ಇದೆ ಹಾಗೆ ಗುಣ ಅಂದ್ರೆ ವಿಷಯ ಇದು ಇಂದ್ರಿಯಾದಿಗಳು ಗುಣೇಶು ರೂಪರಸ ಗಂಧ ಸ್ಪರ್ಶದಲ್ಲಿ ಪ್ರವೃತ್ತವಾಗ್ತವೆ ಯಾರಿಂದ ಭಗವಂತನ ಇ ಜ್ಞಾನಾದಿ ಗುಣ ಅನುಸಾರವಾಗಿ ದೇವರ ಇಚ್ಛಾ ಅವರ ಗುಣಕ್ಕೆ ಅನುಸಾರವಾಗಿ ಈ ಜೀವರಾಶಿಗಳ ಇಂದ್ರಿಯೆ ಎಲ್ಲ ವಿಷಯ ಪದಾರ್ಥದಲ್ಲಿ ತೊಡಗುತ್ತವೆ ಹಾಗಾಗಿ ಜೀವನಿಗೆ ಎಲ್ಲಿಯೂ ಕೂಡ ಸ್ವಾತಂತ್ರ್ಯ ಇಲ್ಲ ಇತಿ ಮೊತ್ತದ ಸಜ್ಜತೆ ದೇವರ ಇಚ್ಛಾನುಸಾರವಾಗಿಯೇ ವಿಷಯ ಪದಾರ್ಥಗಳಲ್ಲಿ ಗುಣಗಳು ಇಂದ್ರಿಯಗಳು ಹೋಗ್ತವೆ ನನ್ನ ನನಗೆ ಇದರಲ್ಲಿ ಯಾವ ಸ್ವಾತಂತ್ರ್ಯವೂ ಇಲ್ಲ ಅಂತ ತಿಳ್ಕೊಂಡು ತಾನು ಮಾಡಿದೆ ಕರ್ಮ ಅಂತ ಕರ್ತೃಪ್ತ ಅಭಿಮಾನವನ್ನು ಮಾಡಿ ಸಂಸಾರದಲ್ಲಿ ಗೋಳಾಡುವುದಿಲ್ಲ ಯಾರು ತತ್ವಜ್ಞಾನಿ ಸರಿ ರೀ ಈಗ ಒಂದು ಒಂದು ವಿಚಾರ ಬಂತು ಅಯ್ಯೋ ಪಾಪ ಹಾಗ್ರೀಗ ಏನ್ರಿ ನಮಗೆ ಈಗ ಸಂಸಾರ ಬಂದನಕ್ಕೆ ಯಾವ್ದು ಕಾರಣ ಹೇಳ್ರಿ ಸತ್ಯ ಹೇಳಿ ಯಾವ್ದು ಕಾರಣ ಮಮೇತಿ ದ್ಯಕ್ಷರಂ ಮೃತ್ಯು ನಮಮೇತ್ಯಮೃತಂ ಸುತ್ತ ನಾನು ನನ್ನದು ಎಂಬುದು ದುರಭಿಮಾನ ಸ್ವಾಮಿತ್ವ ಅಭಿಮಾನ ನನ್ನದು ಎಂಬ ಅಭಿಮಾನ ಇದು ಎರಡು ಮನುಷ್ಯನನ್ನು ಕಾಡ್ತದೆ ಅದನ್ನು ಬಿಡಬೇಕು ಅಸ್ವತಂತ್ರ ಸ್ವತಂತ್ರೋಸ್ಮಿ ಇದಂ ಜೀವ ಪ್ರಭಾವಯನ್ ಬದ್ಧತೆ ಈಶಕೋಪೇನ ರಾಜಭಾವೇನ ವೃತ್ಯವತ್ ತಾನು ಸ್ವತಂತ್ರನಲ್ಲ ಆದರೂ ನಾನೇ ಮಾಡಿದೆ ನಾನೇ ಇದಕ್ಕೆ ಸ್ವತಂತ್ರ ಅಂತ ಕ್ರಿಯಾದಲ್ಲಿ ಸ್ವಾತಂತ್ರ್ಯವನ್ನು ಅಥವಾ ವಸ್ತುವಿನ ಬಗ್ಗೆ ನನ್ನ ಮನೆ ನನ್ನದಿದು ಅಂತ ಪ್ರತಿಯೊಂದರಲ್ಲೂ ತನ್ನ ಸ್ವಾತಂತ್ರ್ಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾ ಇದ್ದಾನೆ ನಿಜವಾಗಿಯೂ ಅದರಲ್ಲಿ ಸ್ವಾತಂತ್ರ್ಯ ಇರುವುದು ದೇವರಿಗೆ ದೇವರಿಗೆ ಸ್ವಾತಂತ್ರ್ಯ ಇರುವಾಗ ಅವನ ಸ್ವಾತಂತ್ರ್ಯವನ್ನು ತನ್ನಲ್ಲಿ ಆರೋಪಿಸಿಕೊಳ್ತಾನೆ ತಾನು ಸ್ವತಂತ್ರನ ಹಲದಿದ್ರೂ ಸ್ವಾತಂತ್ರ್ಯವನ್ನು ಆರೋಪಿಸಿಕೊಳ್ತಾ ಇದ್ದಾನೆ ಅದರಿಂದಾಗಿ ಏನಾಗುತ್ತೆ ಅಂದರೆ ನಿಜವಾದ ಸ್ವತಂತ್ರನಾದ ಭಗವಂತನಿಂದ ಅವನ ಅವಕೃತೆಗೆ ಒಳಗಾಗಿ ಸಂಸಾರದಲ್ಲಿ ಬದ್ಧನಾಗ್ತಾನೆ ಅಂತ ಒಂದು ಮಾತಿದೆ ನಾವು ಯಾವಾಗ ಒಂದು ದೃಷ್ಟಾಂತ ಎಷ್ಟೋ ಸದ್ದತಿ ಕೊಟ್ಟಿದ್ದೇನೆ ಈ ವೇದಿಕೆಯಲ್ಲೇ ಪೊಲೀಸರಲ್ಲದವರು ಇವೆಲ್ಲ ನಡೀತಾ ಇದೆ ನೋಡಿ ಈ ನೋಟಿನ ಹರ ಹಗರಣದಲ್ಲಿ ಎಲ್ಲ ಪೊಲೀಸರು ವೇಷ ಹಾಕೊಂಡ್ಬಿಟ್ಟು ಸಿ ಎ ಪಿ ವೇಷ ಹಾಕೊಂಡ್ ಬರುವುದು ಕಾರ್ಡ್ ತೋರಿಸುದು ದಡಾಯಿಸುದು ಅಸ್ವತಂತ್ರ ಸ್ವತಂತ್ರ ಪೊಲೀಸ್ ಅಧಿಕಾರಿ ಅಲ್ಲದವರು ಪೊಲೀಸ್ ಸೋಗ ಹಾಕಿ ಅವ್ಯವಹಾರ ಎಲ್ಲ ಮಾಡ್ತಾ ಇದ್ದಾರೆ ನಿತ್ಯದಲ್ಲಿ ಪೇಪರ್ ಬರ್ತಾ ಇದೆ ನಿಜವಾದ ಪೊಲೀಸರಿಂದ ಏನಾಗ್ತಾರೆ ಅವರು ಬಂಧಿತರಾಗ್ತಾರೆ ಪೊಲೀಸರಲ್ಲದವರು ಪೊಲೀಸರು ಸೋಗು ಹಾಕಿ ವ್ಯವಹಾರ ಮಾಡಿದ್ರೆ ಏನಾಗತ್ರಿ ಏನಾಗತ್ತೆ ನಿಜವಾದ ಪೊಲೀಸರು ಬಂದಿರಾಗಂತೆ ಸ್ವತಂತ್ರನ ಅಲ್ಲದ ನಾವು ನಮ್ಮಲ್ಲಿ ಸ್ವಾತಂತ್ರ್ಯದ ಸೋಗು ಹಾಕಿ ನಾವು ವ್ಯವಹಾರ ಮಾಡಿದ್ರೆ ಆ ರೀತಿಯಾಗಿ ಅಭಿಮಾನ ಪಟ್ಟರೆ ಏನಾಗತ್ತೆ ನಿಜವಾದ ಸ್ವತಂತ್ರನಾದ ಭಗವಂತನಿಂದ ನಾವು ಬಂಧಿತರಾಗ್ತೇವೆ ಅದಕ್ಕೋಸ್ಕರ ಈ ರೀತಿಯಾಗಿ ಚಿಳಿಗೇಡಿಗಳು ಒಂದು ಕ್ರೀಡೆ ಕಾರ್ಯಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಇದೆ ದೇವರ ಗುಣಗಳು ಜೀವನ ಸ್ವಭಾವಕ್ಕನ್ನು ಗುಣ ಪ್ರಕೃತಿಯ ಗುಣ ಸತ್ವರದ ತುಣ ಪ್ರಕೃತಿಯ ಕಾರ್ಯಭೂತವಾದ ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಕರ್ಮ ನಡೀತಾ ಇದೆ ಎದ್ದುಗೊಂಡ ಅದಕ್ಕೆ ಗೊತ್ತಿಲ್ಲ ತಾಮರಯ ತಿಳ್ಕೊಳದೆ ನಾನೇ ಮಾಡ್ತಾನಂತ ಹೇಳ್ತಾ ಇದ್ದೇನೆ ಈ ತಿಳಿದವರು ಸ್ವಲ್ಪ ಅವನಿಗೆ ಮಾರ್ಗದರ್ಶನ ಮಾಡಬಾರ್ದಾ ಅಲ್ಲಪ್ಪ ಹೀಗಿದೆ ಹಾಗೆ ಮಾಡಬೇಡ ನೀನೊಬ್ಬನೇ ಕರ್ತ ಅಲ್ಲ ಇಷ್ಟೆಲ್ಲ ಹಿನ್ನೆಲೆಯಿಂದ ಅವನಿಗೆ ಒಂದು ಸ್ವಲ್ಪ ಬೋಧಿಸಿ ಈ ಕರ್ತೃತ್ವ ಅಭಿಮಾನದಿಂದ ಸಂಸಾರದಲ್ಲಿ ಒದ್ದಾಡ್ತಾ ಇರ್ತಾನೆ ಅವನ ಮೇಲೆ ಕೆತ್ತಲಿಗೋಸ್ಕರ ಈ ತಿಳಿದವರು ಸ್ವಲ್ಪ ಉಪದೇಶ ಮಾಡಬಾರ್ದ ಅಂತ ಹೇಳಿದ್ರೆ ಅಯ್ಯೋ ದೇವ್ರೆ ಆ ಕೆಲಸ ಎಂದು ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ತಜ್ಞ ಜನರು ದುಷ್ಟರವರು ಅವರಿಗೆ ಹೇಳಿಕ್ ಅಪಾಯ ಆಗತ್ತೆ ಅಂತ ಪ್ರಕೃ ಗುಣ ಸಂಮೂಡಾ ಸಜ್ಜಂತೆ ಗುಣ ಕರ್ಮಸು ತಾನ್ ಅಕೃತ್ ಕೃಷ್ಣವಿನ್ನ ವಿಚಾರ ಬಹಳ ಚೆನ್ನಾಗಿ ಹೇಳ್ತಾರೆ ಪ್ರಕೃತಿಯ ಗುಣ ಅಂದ್ರೆ ಸಂಮೂಢಾ ಪ್ರಕೃತಿಯ ಗುಣ ಅಂದ್ರೆ ಬಹಳ ಚೆನ್ನಾಗಿ ಅರ್ಥ ಹೇಳ್ತಾರೆ ಪ್ರಕೃತಿ ಪ್ರಕೃತಿಯ ಗುಣ ಅಂದ್ರೆ ಜಡ ಪ್ರಕೃತಿಯ ಕಾರ್ಯಭೂತವಾದ ಇದು ಇದು ಯಾವುದು ಸಪ್ತಾದಿ ಗುಣಗಳಿಂದ ಅದರಿಂದ ನಿರ್ಮಾಣವಾದದ್ದು ಜರ ಪ್ರಕೃತಿಯಿಂದ ನಿರ್ಮಾಣವಾದದ್ದು ಇಂದ್ರಿಯಗಳು ಆ ಇಂದ್ರಿಯದಲ್ಲಿ ಪ್ರಕೃತಿಯ ಗುಣದಲ್ಲಿ ಇವನೇನ್ ಮಾಡ್ತಾನೆ ವಸ್ತುತಸ್ತು ಪ್ರಕೃತಿಯ ಗುಣ ಪ್ರಕೃತಿಯ ಗುಣ ಅಂದ್ರೆ ಅರ್ಥ ಏನು ಪ್ರಕೃತಿಯಿಂದ ನಿರ್ಮಾಣಗೊಂಡ ಇಂದ್ರಿಯಗಳು ಅದರಲ್ಲಿ ಏನ್ ತಿಳ್ಕೊಳ್ತಾನೆ ಮೂಢನಾಗಿದ್ದಾನೆ ಮೋಹಕ್ಕೆ ಒಳಗಾಗಿದ್ದಾನೆ ತಪ್ಪತ್ತಿನ ಒಳಗೆ ಆಗಿದ್ದಾನೆ ನನ್ನದೇ ಇಂದ್ರಿಯ ನನ್ನದೇ ದೇಹ ಅಂತ ಸ್ವಾತಂತ್ರ್ಯ ಅಭಿಮಾನವನ್ನು ಪಡ್ತಾನೆ ಆದ್ರಿಂದಾಗಿ ಅವರು ಏನ್ಮಾಡ್ತಾನೆ ಗುಣಕರ್ಮಸು ಗುಣಭೂತವಾದ ಶಬ್ದಾದಿ ವಿಷಯಗಳು ಮತ್ತೆ ವಿಷಯದಲ್ಲಿ ಏನ್ಮಾಡ್ತಾನೆ ಸಜ್ಜಂತೆ ಓ ನನ್ನದೇ ಇಂದ್ರಿಯ ನಾನು ನನ್ನ ಇಂದ್ರೆ ಇಂಥ ವಿಷಯವನ್ನು ಸಮರ್ಥ ಏನ್ ಮಾಡ್ತೇನೆ ಅನುಭವಿಸ್ತೇನೆ ಯಾರು ಕೇಳುವರು ನನ್ನ ಬಿಂದ ಇದೆ ನಾನು ಸಂಪಾದನೆ ಮಾಡಿ ವಿಷಯ ಪದಾರ್ಥ ಇದೆ ಯಾರು ನನ್ನ ಕೇಳೋರು ನನ್ನ ವಿಷಯ ನನ್ನ ಇಂದ್ರೆ ನಾನು ಅನುಭವಿಸ್ತೇನೆ ಎಂಬಂತಹ ಸ್ವಾತಂತ್ರ್ಯ ಅಭಿಮಾನಕ್ಕೆ ಒಳಗಾಗಿ ಅದರಲ್ಲಿ ಆಸಕ್ತನಾಗ್ತಾನೆ ಅದಕ್ಕೋಸ್ಕರ ಅವನು ಕರ್ಮದಲ್ಲಿ ಆಸಕ್ತನಾಗ್ತಾನೆ ನಾನೇ ಮಾಡಿದೆ ಅಂತ ಭ್ರಮೆ ಅವನಿಗುಂಟಾಗತ್ತೆ ಈ ರೀತಿಯಾಗಿ ಅಯ್ಯೋ ಯಾವ್ಯಾವ ಕರ್ ಗುಣಕ್ಕೆ ಕರ್ಮಕ್ಕೆ ಹಿನ್ನೆಲೆ ಇದೆ ಯಾವ್ಯಾವ ತರಹದ ಕರ್ಮ ಇದೆ ವಿಕಾರಭೂತವಾದ ಜಡದ ಕರ್ಮ ಬರಾಧೀನವಾದ ಕರ್ಮ ಜೀವನ ಕರ್ಮ ಸ್ವತಂತ್ರಭೂತವಾದ ಕರ್ಮ ಭಗವಂತನದ್ದು ಈ ಕರ್ಮದ ವಿಭಾಗ ಆ ಕರ್ಮಕ್ಕೆ ಕಾರಣೀಭೂತವಾದ ಹಿಂದಿನ ಹಿನ್ನೆಲೆಗಳು ಗುಣಗಳು ಪ್ರಕೃತಿ ಗುಣ ಭಗವಂತನ ಗುಣ ಜೀವನ ಸ್ವಭಾವಪುಣವಾದ ಗುಣ ಇದೆಲ್ಲ ನನಗೆ ತಿಳುವಳಿಕೆ ಇಲ್ಲ ಅತ್ಯಾರಿಯಾಗಿದ್ದಾನೆ ಅವನನ್ನ ಸರಿಯಾಗಿ ಮಂದ ಮಂದ ಅಂದ್ರೆ ಅದಮ ಅಂತ ಅರ್ಥ ಸಂಸ್ಕೃತದಲ್ಲಿ ಮಂದ ಅಂದ್ರೆ ಅದಮ ಅಯೋಗ್ಯ ಅಂತರ್ಥ ಅಂತವರನ್ನ ನೀನು ತಿಳುವಳಿಕೆಯನ್ನ ಹೊಂದಿದವನು ನವಿಚಾಲಯೇ ಏ ಅವನಲ್ಲಿ ಅದನ್ನು ವಿಚಲಿತನನ್ನಾಗಿ ಅವನಿಗೆ ಸ್ವಾತಂತ್ರ್ಯ ಭ್ರಮೆಯಿಂದ ಅವನನ್ನು ವಿಚಲಿತನನ್ನಾಗಿ ಮಾಡಬಾರ್ದು ಅವನಿಗೆ ಕೊನೆಯ ತನಕ ಸ್ವಾತಂತ್ರ್ಯ ಧನ ಬರುವಂತೆ ಮಾಡಬೇಕೇವನಹ ಅವನನ್ನು ವಿಚಲಿತಗೊಳಿಸಬಾರ್ದು ಹಾಗೆ ಅವನು ಸನ್ಮಾರ್ಗದಲ್ಲಿ ಅವನನ್ನು ತೊಡಗಿಸ್ತಿಲ್ಲ ತೊಡಗಿಸಬೇಡ ಯಾಕೆ ಅವನು ಚೇಂಜ್ ಆಗೋಲ್ಲ ಅವರು ಯಾಕೆ ಅಂದ್ರೆ ಬೋರ್ಕಲ್ಲ ಮೇಲೆ ಮಳೆ ಹೇಯದಂತೆ ಸರ್ವಜ್ಞ ಅಂತ ಹೇಳಿದಾಗೆ ಬಂಡೆಗಳ ಮೇಲೆ ನೀರು ಎಷ್ಟು ಸುರಿಸಿದ್ರು ಕೂಡ ಅದು ಹೀರ್ಕೊಳ್ತದ ಹೀರ್ಕೊಳ್ತದಾ ಇಲ್ಲ ದುರ್ಯೋಧನ ಉಪದೇಶ ಮಾಡಿದ್ರೆ ಏನಾಯ್ತು ದುರ್ಯೋಧನ ಉಪದೇಶ ಮಾಡಿದ್ರೆ ಏನಾಯ್ತು ವ್ಯರ್ಥ ಆಯ್ತು ಸುಮ್ಮನೆ ವ್ಯರ್ಥ ಪ್ರಯತ್ನ ಯಾಕೆ ಮಾಡಬೇಕು ಮಾಡಬೇಡ ಅವನ ಅಯೋಗ್ಯ ಅವನ ಆಗಿಟೆಕ್ಟ್ ತಪ್ಪಿಕೊಂಡೇ ಅಧೋಗಿಗೆ ಹೋಗ್ಬೇಕು ಅಂಥವರಿಗೆಲ್ಲ ಅಯೋಗ್ಯರಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗಬಾರ್ದು ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ಏನಾಗತ್ತೆ ಪಾಪ ಒಂದು ಮಾಡೋಣ ಏನಾದ್ರೂ ಕೇಳುವ ಚಾನ್ಸ್ ಇದೆ ಅಂದ್ರೆ ಖಂಡಿತ ಚಾನ್ಸ್ ಇಲ್ಲ ಯೋಗ್ಯರಿಗೆ ಮಾತ್ರ ಉಪದೇಶ ಮಾಡಿದ್ರೆ ಎಫೆಕ್ಟ್ ಆಗತ್ತೆ ದಿನ ದುರ್ಜನರಿಗೆ ಉಪದೇಶ ಮಾಡಿದ್ರೆ ಎಫೆಕ್ಟ್ ಆಗೋಲ್ಲ ನಿಮಗೇ ತೊಂದರೆ ಆಗತ್ತೆ ದೇವರನ್ನ ತ್ಯಾಗ ಮಾಡೋದು ನಾಲ್ಕು ರೀತಿಯಲ್ಲಿ ಅದರಲ್ಲಿ ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ಇವರು ಸ್ವರ್ಗಕ್ಕೆ ಹೋಗಲ್ಲ ಅದೊಂದು ತ್ಯಾಗ ಮೂರು ದೇವರನ್ನ ತ್ಯಾಗ ಮಾಡೋದು ಮೂರು ತರದ್ದು ನಾನೇ ದೇವರು ಅಂತ ಹೇಳೋದು ದೇವ್ರು ನಿರ್ಗುಣ ನಿರಾತ ಅಂತ ಹೇಳೋದು ಇದು ಒಂದನೇ ತ್ಯಾಗ ಏ ರೈರ ಸರಿ ಇಟ್ಟಿರ್ಕೊಳ್ಳಿ ಎರಡನೇ ತ್ಯಾಗ ಯಾವುದು ಜಗತ್ತು ಓನ ಮಾಡಿದ್ದು ಸುಳ್ಳು ಅಂತ ಹೇಳೋದು ಇದು ಎರಡನೇ ತ್ಯಾಗ ಮೂರನೇ ತ್ಯಾಗ ನಾವು ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೇವೆ ವಿಹಿತವಾದದ್ದನ್ನು ಬಿಡುವುದು ನಿಷಿತವಾದದ್ದನ್ನು ಮಾಡುವ ಇದು ಮೂರನೇ ತ್ಯಾಗ ನಾಲ್ಕನೇ ತ್ಯಾಗ ಯಾವುದು ಅಯೋಧ್ಯರಿಗೆ ಉಪದೇಶ ಮಾಡು ಈ ನಾಲ್ಕು ತ್ಯಾಗಗಳು ಮಾಡುವ ಅದರಲ್ಲಿ ಒಂದು ನಾಲ್ಕನೇ ತ್ಯಾಗ ಯಾವುದೇ ಇದೆ ಅಯೋಗ್ಯರಿಗೆ ಉಪದೇಶ ಮಾಡುದು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಉಪಯೋಗ ಆಗಲ್ಲ ನೀನೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ನನಗೆ ಸರ್ಗ ತಪ್ಪೆ ಹೋಗತ್ತೆ ಅಯೋಗ್ಯರಿಗೆ ಉಪದೇಶ ಮಾಡಿದ್ರೆ ಸ್ವರ್ಗ ತಪ್ಪತ್ತೆ ಅಂತ ಉಂಟು ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು ಅರ್ಥ ಆಯ್ತಾ ಹೀಗೆ ಕೃಷ್ಣ ಅಯ್ಯೋ ಅವ್ರನ್ನ ಆ ಸ್ವಾತಂತ್ರ್ಯ ಭ್ರಮೆಯಿಂದ ನೀನೇನು ಮಾಡಬೇಕಾ ವಿಚರಿತ್ರನಾಗಿ ಮಾಡ್ಬೇಡಪ್ಪ ಅವ್ರು ಹಾಗೇ ಇರಲಿ ಅವ್ರ ಯಾವುದೇ ಉಪದೇಶ ಅದೇ ಜ್ಞಾನನ ಅದೇ ಗತಿಗೆ ಹೋಗ್ಬೇಕವರು ನನಗೆ ನನಗೆ ಅದು ಸಮ್ಮತವಲ್ಲ ಅವ್ರು ಹಾಗೇ ಇರಲಿ ಅವರು ಬ್ರೈನ್ ವಾಶ್ ಮಾಡಲಿಕ್ಕೆ ನೀವು ಹೋಗಲ್ಲ ಅದು ಆಶ್ ಆಗುದಿಲ್ಲ ಸರಿ ಮುಂದೇನಾಯಿತು ಕೃಷ್ಣ ಹೇಳ್ತಾನೆ ಹಾಗಾಗಿ ಇಷ್ಟು ಅವಿದ್ವಾಂಸರ ವಿದ್ವಾಂಸರ ಕರ್ಮದಲ್ಲಿ ಅಭಿಮಾನ ತ್ಯಾಗ ಆ ವಿದ್ವಾಂಸನಾದರೂ ಅಭಿಮಾನ ತ್ಯಾಗ ಮಾಡಿ ಮಾಡ್ತಾನೆ ಫಲಾಸಕ್ತಿಯಿಂದ ಆ ತಾಮರ ಮಾಡ್ತಾನೆ ಅಭಿಮಾನದ ಮಾಡ್ತಾನೆ ವಿದ್ವಾಂಸ ಹಾಗೆ ಮಾಡೋಲ್ಲ ಇಷ್ಟು ವೈಲಕ್ಷಣ್ಯ ಇದೆ ಅಂತ ಹೇಳಿ ನೀನು ಜ್ಞಾನಿಯಾಗಿದ್ಯಪ್ಪ ಆದ್ರಿಂದ ಹಾಗೆ ನೀನು ಕರ್ಮಾನುಷ್ಠಾನ ಮಾಡಬೇಕು ಬಹಳ ಇದೇ ವೇದಿಕೆಯರು ಒಂದ್ಸತಿ ಹೇಳಿದ್ದೇನೆ ಪುನಃ ಹೇಳ್ತಾ ಇದ್ದೇನೆ ಕರ್ಮ ಜ್ಞಾನಿಗಳಿಗೆ ಇಲ್ಲ ಶಂಕರ ಸಿದ್ಧಾಂತ ಕರ್ಮ ತ್ಯಾಜ್ಯಪ್ಪ ಹೇಳ್ತಾರೆ ಅವರು ಕರ್ಮ ಮಿಥ್ಯಾ ಕರ್ಮ ತ್ಯಾಜ್ಯ ಅಂತ ಹೇಳ್ತಾರೆ ಜ್ಞಾನಿಗೆ ಕರ್ಮದಲ್ಲಿ ಅಧಿಕಾರ ಇಲ್ಲ ಏನಿದ್ರು ಅಜ್ಞಾನಿಗೆ ಬಹಳ ತಪ್ಪು ನಿಜವಾಗಿಯೂ ಕರ್ಮ ಮಾಡುದು ಯಾರು ಗೊತ್ತು ಅಂತ ಜ್ಞಾನಿಯೇ ಮಾಡುದು ಕರ್ ಮರ್ ಮಜ್ಞಾನಿ ಕರ್ಮ ಮಾಡಲಿಕ್ಕಾಗೋಲ್ಲ ಅವನೇನಿದ್ರು ಕ್ರಿಯೆ ಮಾಡ್ತಾನೆ ಕರ್ಮ ಮಾಡಲು ಅದು ಅಪ್ರಕ್ರಿಯೋ ಯಾವ ಕ್ರಿಯೋ ಅಪ್ರಕ್ರಿಯೆ ಒಳಗಾಗ್ತಾನೆ ಪ್ರಕ್ರಿಯೆ ವಾರ್ತಾ ಬಂದು ಕೊಡ್ತಾನೆ ಅವನು ಮಾಡೋದು ಕ್ರಿಯೆನೇ ದಿನ ಕರ್ಮ ಅಲ್ಲ ಯಾಕೆ ಗೊತ್ತುಂಟ ಜ್ಞಾನಿಗೆ ಕರ್ಮ ಇಲ್ಲ ಅಂತ ಹೇಳಿ ಹೇಳ್ತೀನಿ ಜ್ಞಾನಿ ಮಾಡಿದ್ದೇ ಕರ್ಮ ಅಜ್ಞಾನಿ ಮಾಡಿದ್ದು ನಿಜವಾಗಿ ಕರ್ಮ ಅಲ್ಲ ಕರ್ಮ ಅರ್ಥ ಕರ್ಮ ಬ್ರಹ್ಮ ದೃಶಾಹೀನ ಮುಖ್ಯ ನೀತಿ ಕಥ್ಯತೆ ಕರ್ಮೇ ತತ್ಪ್ರಾವು ಕರ್ಮೇತಿ ತತ್ಪ್ರಾವು ಯತ್ಕೃತ ಬ್ರಹ್ಮದರ್ಶಿನ ಸಂಸ್ಕೃತದಲ್ಲಿ ಕರ್ಮ ಕರ್ ಅಂದ್ರೆ ಕ್ರಿಯಾ ಮಾ ಅಂದರೆ ಮಾಹಿತಿ ಭಗವಂತನ ಅಪರೋಕ್ಷ ಜ್ಞಾನ ಹಿನ್ನೆಲೆಯಲ್ಲಿ ಪ್ರೀತಿ ಇಲ್ಲ ದೇವರನ್ನು ಕಂಡಾಗ ಪ್ರೀತಿ ಜಾಸ್ತಿ ಆ ದೇವರನ್ನು ಕಂಡಾಗ ಪ್ರೀತಿ ಅತಿಶಯದಿಂದ ಅವನ ಪ್ರೀತಿಗೋಸ್ಕರ ಮಾಡತಕ್ಕಂಥ ಕ್ರಿಯೆ ಕರ್ಮ ನಾವು ದೇವರನ್ನು ಕಾಣಲೇ ಇಲ್ಲ ಹಾಗಾಗಿ ನಾವು ಕುರುಡರಾಗಿ ಮಾಡ್ತಾ ಇದ್ದೇವೆ ದೇವರನ್ನು ಕಂಡು ಮಾಡುವುದಲ್ಲ ಕಾಣದೇ ಮಾಡ್ತಾ ಇದ್ದೇವೆ ಕಂಡು ಮಾಡಿದ್ರೆ ಅಲ್ಲಿ ಮಾಹಿತಿ ಮೂಲಕ ದೇವರ ಮಾಹಿತಿ ಇದೆ ಪ್ರತ್ಯಕ್ಷ ಮಾಹಿತಿ ಹಿನ್ನೆಲೆಯಲ್ಲಿ ಅವನು ಮಾಡ್ತಾನೆ ಅದು ನಿಜವಾದ ಕರ್ಮ ನಾವು ಅಜ್ಞಾನಿಗಳು ನಾವು ಮಾಡೋ ಮುಖ್ಯವಾಗಿ ನಮ್ಮೊಂದು ಕರ್ಮ ಆಗೋದೇ ಇಲ್ಲ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಸದೇವ ವೀರ್ಯವತ್ತರಂಭತಿ ಶ್ರದ್ಧೆಯಿಂದ ಮತ್ತೆ ಆ ಜ್ಞಾನಪೂರ್ವಕವಾಗಿ ಜ್ಞಾನಿ ಮಾಡ್ತಾ ಇದ್ದಾನೆ ಅದು ವೀರ್ಯವತ್ತರ ಅತಿಶಯವಾದ ಫಲ ಕೊಡ್ತಾನೆ ಜ್ಞಾನಿ ಕರ್ಮೆಯಲ್ಲಿ ಅಜ್ಞಾನಿ ಕರ್ಮೆಯಲ್ಲಿ ಜ್ಞಾನಿಯೇ ಕರ್ಮ ಮಾಡಲಿಕ್ಕೆ ಸಾಧ್ಯ ಅಜ್ಞಾನಿ ಮಾಡಿದ್ದು ಮುಖ್ಯವಾಗಿ ಕರ್ಮ ಅನಿಸುವುದಿಲ್ಲ ಹಾಗಾಗಿ ಜ್ಞಾನಿಗೆ ಕರ್ಮ ಇಲ್ಲ ಅಜ್ಞಾನಿಗೆ ಅಂತ ಅವನು ಮಾಡಿದ್ದು ಅವನಿಗೆ ಕರ್ಮ ಮಾಡಲಿಕ್ಕೆ ಅಧಿಕಾರ ಇರಲ್ಲ ಯಾಕಂದ್ರೆ ಅವನು ಅಪರೋತ್ಯ ಜ್ಞಾನವೇ ಇರಲ್ಲ ಅವನಿಗೆ ಅವನು ಮಾಡಿದ್ದು ಕರ್ಮ ಮುಖ್ಯ ಅದು ನಿಜವಾಗಿ ಕರ್ಮಾಭಾಸ ನಿಜವಾಗಿ ಜ್ಞಾನಿ ಮಾಡಿದ್ದು ಕರ್ಮ ಹಾಗಾಗಿ ಮಧ್ವಾಚಾರ್ಯ ಹೇಳಿದ್ದು ಜ್ಞಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದು ಸರಿಯಾದ ಕರ್ಮ ಅನಿಸ್ತದೆ ಅದಕ್ಕೆ ವೀರ್ಯ ಭತ್ತರ ಅವನಿಗೇ ಇರುದು ಅದಕ್ಕೆ ಕೃಷ್ಣ ಹೇಳ್ತಾನೆ ನೀನು ಒಂದು ಕೆಲಸ ಮಾಡು ನನ್ನನ್ನು ಸರ್ವೋತ್ತಮ ಅಧ್ಯಾತ್ಮ ಅಧಿಕ ಆತ್ಮ ಸರ್ವೋತ್ತಮ ಆತ್ಮ ಅದಿ ಅಂದ್ರೆ ಅಧಿಕನಾದ ಆತ್ಮ ಸರ್ವೋತ್ತಮ ಭಗವಂತ ಎಂಬ ಮನಸ್ಸಿನಿಂದ ಮೈ ಸರ್ವಾಣಿ ಕರ್ಮಾರಿ ಸನ್ಯಸ್ತ್ಯ ನನ್ನಲ್ಲೇ ಎಲ್ಲ ಕರ್ಮವನ್ನು ಕೂಡ ಅರ್ಪಣ ಮಾಡಿ ಏನರೇ ದೇವರಲ್ಲಿ ಕರ್ಮವನ್ನು ಅರ್ಪಣೆ ಮಾಡುವುದಂದ್ರೆ ಅರ್ಥ ಏನು ದೇವರಲ್ಲಿ ಎರಡರ್ಥ ಕರ್ಮ ಸಮರ್ಪಣೆ ಅಂದರೆ ಏನು ಕರ್ಮ ಕೊ ದೇವರಿಗೆ ಕರ್ಮ ಕೊಡಬೇಕು ಅಂದರೆ ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಾಕಿಲಂ ಭಗವಂತನ ಕರ್ಮವನ್ನು ಅರ್ಪಣೆ ಮಾಡುವುದಂದ್ರೆ ಸರ್ವಕರ್ಮದ ಕರ್ತೃತ್ವ ಸ್ವತಂತ್ರ ಕರ್ತೃತ್ವದ ಅನುಸಂಧಾನ ಅರ್ಪಣ ಅರೂಪಣ ಅಂದರೆ ಋಗತವು ಎಂಬ ಧಾತುನಿಂದ ನಿಷ್ಪನ್ನವಾದದ್ದು ತಿಳುವಳಿಕೆ ಅನುಸಂಧಾನ ಅಂದ್ರೆ ಇದು ಈ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡುವುದಂದ್ರೆ ಈ ಕರ್ಮದ ಸ್ವತಂತ್ರ ಕರ್ತೃ ಪರಮಾತ್ಮ ಅಂತ ಅನುಸಂಧ ಇನ್ನೊಂದು ಮುಖದ ಅರ್ಪಣ ಇದೆ ಅದು ಸರ್ವಂತದಾರಾಧನ ಮೇವ ಭೂಯ ಭಗವಂತ ಇದು ನಿನ್ನ ಪ್ರೀತಿಗೆ ಸಾಧನವಾಗಲಿ ಅಂತ ಅನುಸಂಧ ಇದು ನಿನ್ನ ಪೂಜಾ ಇದು ನಿನ್ನ ಪೂಜಾ ಅಂದ್ರೆ ಅಂತ ನಿನ್ನ ತೃಪ್ತಿಗೆ ಸಾಧನವಾಗಲಿ ಇದು ನನ್ನನ್ನು ನಿನ್ನ ತೃಪ್ತಿಗೆ ಸಾಧನ ರೂಪದಲ್ಲಿ ಇದನ್ನು ಸ್ವೀಕಾರ ಮಾಡು ಎಂಬ ಅನುಸಂಧಾನ ಹೀಗೆ ಭಗವಂತನೇ ಸ್ವತಂತ್ರ ಕತ್ತು ಅಂತ ತಿಳ್ಕೊಳ್ಳೋದು ಅದು ಭಗವಂತನ ಪ್ರೀತಿಗೆ ಸಾಧನವಾಗಲಿ ಎಂಬುದಾಗಿ ಅನುಸಂಧಾನ ಮಾಡು ಇದನ್ನು ಯಾರು ಮಾಡ್ತಾರೋ ನೀನು ಮಾಡೋ ನಿರಾಶಿ ಫಲರಾಶಿಯನ್ನು ತೊರೆದು ಬಿಡು ನಿರ್ಮವಾ ನಾನು ಮಾಡಿದೆ ಎಂಬ ಕರ್ತೃತ್ವ ಅಭಿಮಾನವನ್ನು ತೊರೆದು ಬಿಡು ಯುದ್ಧ ಸ್ವ ತಲೆ ಮಾಡ್ಕೊಳ್ಬೇಕು ಏನ್ ಮಾಡುದು ಸಿದ್ಧ ಮಾಡುದು ತಲೆ ಬಿಸಿ ಸಂತಾತೆ ಅಯ್ಯೋ ಬಂಧುಗಳನ್ನು ಕೊಂದ್ರೆ ಗುರುಗಳಿಗೆ ಕೊಂದ್ರೆ ಬಾಪಾ ನರಕಕ್ಕೆ ಹೋಗ್ಬೇಕಾದಿತ್ತು ಟೆನ್ಷನ್ ಅಯ್ಯೋ ಗೆದ್ದಂತ ಅವರು ಯಾರೋ ಅವರು ಬಲಿಷ್ಠೋ ನಾವು ಬಲಿಷ್ಠ ಗೊತ್ತಾಗ್ತಾ ಇಲ್ಲ ಯಾರು ಗೆಲ್ತೇ ಹೋಗೇನೋ ಏ ಯಾವ್ದು ಬೇಡ ಯಾವ ಆಸೆ ಇಟ್ಕೊಳ್ಬೇಡ ಯಾವ ಆಸೆ ಇಟ್ಕೊಳ್ಬೇಡ ರುದ್ರದೇವರು ಕೊಲ್ತಾರೆ ಕೊಂದರು ಕೂಡ ಅವರಿಗೆ ಕೊಂದ ಫಲ ಬರಲ್ಲ ಯಾವ ದೇವರು ಕೊಲ್ತಾರೆ ಕೊಂದ ಫಲ ಬರಲ್ಲ ಯಾಕೆ ದೇವರಲ್ಲಿ ಅವರಿಗೆ ಕೆಲಸ ಕೊಟ್ಟಿದ್ದಾರೆ ಅವರು ನಾನು ಕೊಂದೆ ಅಂತ ದುರಹಂಕಾರಕ್ಕೆ ಒಳಗಾಗೋದ್ರಲ್ಲಿ ಅವ್ರಿಗೆ ಕೊಂದ ಪಾಪ ಬರಲ್ಲ ಹಾಗೂ ನಾವು ಕೊಂದು ಕೊಲ್ಲ ನಾವು ಕೊಂದು ಕೂಡ ನಾವು ಕೊಂದಿಲ್ಲ ಅಂತ ಹೇಳ್ಕೊಂಡ್ರು ಪಾಪ ಒಂದೇ ಬರುತ್ತೆ ಅವರಲ್ಲಿ ನೀರಿಯಲ್ಲಿ ದೇವರು ಅವರನ್ನು ಅಧಿಕೃತವಾಗಿ ಆ ಕಾರ್ಯದಲ್ಲಿ ತೊಡಗಿಸಿದ್ದಾನೆ ಒಂದ್ರೂ ಕೂಡ ನಾಲ್ಕೊಂದೇ ಅಂತ ಭಾವನೆ ಬಾರದಂತೆ ನೋಡ್ಕೊಳ್ತಾ ಇದ್ದಾರೆ ನಿನಗೆ ಆ ಕೆಲಸ ಕೊಡ್ಲಿಲ್ಲ ನಿನಗೆ ಅಂತ ಅನುಸಂಧಾನ ಬರುವಂತೆ ಮಾಡಿಲ್ಲ ನೀನೇನಾದ್ರೂ ಬಾರ್ದು ಹಾಳಾಗೆ ಹೋಗ್ತೇನೆ ನಾವು ಮಾಡ್ಲಿಕ್ಕೆ ಹೋಗಬಾರ್ದು ಅಂದ್ರೆ ಕರ್ತರಿ ಏನಂದ್ರೆ ಎಲ್ಲವುದಕ್ಕೂ ಕೂಡ ಕಾರಣ ಯಾವುದು ಕರ್ತೃತ್ವದ ಅಭಿಮಾನ ಕಲಾಭಿಸಿ ಇದು ಮನುಷ್ಯನನ್ನ ಆ ಕರ್ಮ ಬಾಧಕವಾಗತ್ತೇನ ಅದು ಇಲ್ಲದ್ರೆ ಯಾವುದೂ ಇಲ್ಲ ಹಾಗಾಗಿ ನೀನು ಕೆಲ್ಸನ್ನೇ ಮಾಡ್ಕೊಳ್ಬೇಕು ಯುದ್ಧ ಮಾಡಿ ಮಮತೆ ನಿರಾಚರಣೆ ಹರಿ ಸರ್ವೋತ್ತಮ ಸರ್ವಂತದಾರಾಧನ ಮೇವ ಭೂಯಾತಂತ ಮಾಡಿದರೆ ಏನು ಮಾಡೋದು ಆ ಕೆಲಸ ಮಾಡ್ಲಿಕ್ಕೆ ಹೋಗು ಅಂತ ಕೃಷ್ಣ ಹೇಳಿದ ಏನೇ ಮತ ನಿತ್ಯಂ ಅನುತಿಷ್ಠಂತಿ ಮಾನವಾ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ದೇವಿ ಕರ್ಮವಿ ಅಂತ ಇಷ್ಟು ಹೇಳ್ತಾ ಇದ್ದಾನೆ ಅಂದ್ರೆ ಅಲ್ಲ ವಿದ್ವಾಂಸರು ಮಾಡ್ತ ಮಾಡಿಕೊಳ್ಳೆ ನಾನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನೀನು ನಾನು ಹೇಳಿದ ಕರ್ಮ ಮಾಡಿದ್ರೆ ಏನಾಗ ಮಾಡಿಲ್ಲ ಏನಾಗುತ್ತೆ ಅಂತ ಹೇಳ್ತಾನೆ ಯಾರು ಏನೇ ಮತ ನಿಧಂ ನಿತ್ಯಂ ನಾನು ಹೇಳಿದ ಈ ನಿಷ್ಕಾಮ ಕರ್ಮ ಭಗವಂತನಲ್ಲಿ ಮನಸ್ಸಿಟ್ಟು ಕೃಷ್ಣಾರ್ಪಣ ಬುದ್ಧಿಯಿಂದ ಭಗವಂತನ ರೀತಿಯ ಹರಿ ಸರ್ವೋತ್ತಮ ಅಂತೇಳಿ ಹರಿಯಲ್ಲಿ ಕರ್ತೃತ್ವ ಅಭಿಮಾನ ಕರ್ತೃತ್ವ ಅನುಸಂಧಾನ ಮಾಡ್ತಾ ಹರಿ ಪೂಜಾರೂಪದಲ್ಲಿ ಅವನಿಗೆ ಅರ್ಪಣೆ ಮಾಡ್ತಾ ಇರುವ ಈ ಕರ್ಮಯೋಗವನ್ನ ಯಾರು ಅನುಸರಿಸ್ತಾರೋ ನನಗೆ ಸಮ್ಮತವಾದದ್ದನ್ನು ನಿತ್ಯದಲ್ಲಿಯೂ ಕೂಡ ಅವರು ನಿವೃತ್ತಿ ಕರ್ಮ ಈ ಅನುಷ್ಠಾನದಿಂದ ಅವರು ಮುಚ್ಚಂತೆ ಆ ಕರ್ಮಾನುಷ್ಠಾನ ಮಾಡಿದವರು ಮುಕ್ತರಾಗ್ತಾರೆ ಯಾವುದರಿಂದ ಸಂಸಾರ ಬಂಧನದಿಂದ ಅಯ್ಯೋ ಕರ್ಮಾನುಷ್ಠಾನ ಮಾಡುವರು ಇನ್ನು ಕೆಳಮಟ್ಟದಲ್ಲಿದ್ದಾರೆ ಅವರೇ ಜ್ಞಾನ ಬಂದ ನಂತರ ಮುಕ್ತರಾಗ್ತಾರೆ ಅಂತ ಹೇಳಿದ ಮೇಲೆ ಇನ್ನು ಸಾಕ್ಷಾತ್ ಅಪರೋಕ್ಷ ಜ್ಞಾನಿಗಳು ಮುಕ್ತರಾಗ್ತಾರೆ ಅಂತ ಏನು ಹೇಳ್ತಕ್ಕಂತಹದ್ದು ಅದಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ತಾ ಆದರೆ ಮಾಡುವುದಿಲ್ಲ ನಾವು ಮಾಡೋದಿಲ್ಲ ಅಂದ್ರೆ ಏನಾಯ್ತು ಈಗ ಯಾವಾಗಲೂ ಅಷ್ಟೇ ಕೆಲವರು ಏನು ಮಾಡಿದರೂ ಅದರಲ್ಲಿ ದೋಷ ಎಣಿಸ್ತಾರೆ ಕೆಲವರದ್ದು ಸ್ವಭಾವ ಏ ಕೃಷ್ಣ ಫಲದಾಸೆ ತೊರೆದು ನಮ್ಮನ್ನೆಲ್ಲ ಶೋಷಣೆ ಮಾಡ್ತಾ ಇದ್ದಾನೆ ಸಂಬಳ ತಗೊಳ್ಬೇಡಿ ಕೆಲಸ ಮಾಡಿ ಎಂತ ರೀ ಕಾರ್ಮಿಕ ಶೋಷಣ ನೀತಿ ಹಾ ಈ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಕರ್ತೃಮಾನ ಬಿಡ್ಬೇಕಂತ ಹೇಳ್ತಾನೆ ಬಲದಾಸೆ ಬಿಡಬೇಕಂತ ಹೇಳ್ತಾ ಇದ್ದಾನೆ ಇವ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾನೆ ಕಾಯಕ್ಲೇಶವಾದ ಕರ್ಮ ಮಾಡೋ ಹೇಳ್ತಾನೆ ಫಲ ತಗೊಳ್ಬೇಡ ಅಂತ ಹೇಳ್ತಾನೆ ಕೃಷ್ಣ ಇಂದ್ರಿಯಾಗಿ ನಮ್ಮನ್ನು ಶೋಷಣೆ ಮಾಡ್ತಾನಲ್ಲಪ್ಪ ಅಂತ ನಾನು ಹೇಳಿದ ಕರ್ಮದಲ್ಲಿ ಮೊಸರನಲ್ಲಿ ಕಲ್ಲು ಹುಡುಕಿದಂತೆ ನನ್ನ ಕರ್ಮದಲ್ಲಿ ಯಾರು ದೋಷ ದೃಷ್ಟಿ ಉಳ್ಳವರಾಗಿ ಅನಸು ಅಸೂಯ ಅಸೂಯ ದೃಷ್ಟಿ ಉಳ್ಳವರಾಗಿ ನಾನು ಹೇಳಿದ ಹಾಗೆ ಕೇಳುವುದಿಲ್ಲ ಅಂತಾದರೆ ಅವರು ಅಚೇತ ಸರಹ ಅವಿವೇಕಿಗಳು ಅವರು ಸರ್ವಜ್ಞಾನ ವಿಮೂಢಾತ್ಮ ತಿಳ್ಕೊಳ್ಬೇಕಾದ ವಿಷಯದಲ್ಲಿ ಅವರಿಗೆ ಏನು ತಪ್ಪು ತಿಳುವಳಿಕೆ ಇದೆ ತಿಳ್ಕೊಳ್ಬೇಕಾದ ವಿಷಯದಲ್ಲೆಲ್ಲ ತಪ್ಪಿಳ್ಕೊಂಬಿಟ್ಟಿದ್ದಾರೆ ಆದ್ರಿಂದಾಗಿ ಅವರು ನಷ್ಟ ನರಕಾತ್ಯನರ್ಥ ಭಾಗ್ಯಗಳಾಗ್ತಾರೆ ಅಂತ ತಿಳ್ಕೋ ಆದ್ದರಿಂದಾಗಿ ನೀನು ನಾನು ಹೇಳಿದಾಗಿ ಕೇಳಿ ಉದ್ಧಾರಾದಿ ಅಂತ ಕೃಷ್ಣ ಹೇಳಿದ ತುಂಬ ಇದೊಂಟು ಇವತ್ತು ಸ್ವಲ್ಪ ಬೇಗ ಹೋಗಬೇಕಾಗಿದೆ ಅದರಿಂದ ಇವತ್ತು ಇಷ್ಟೇ ಹೇಳುತ್ತೆ ನಾಳೆ ಮತ್ತೆ ಮುಂದುವರೆಸ್ತೇನೆ ಕೃಷ್ಣ ಅಷ್ಟಮ